ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ವಿಲಕ್ಷಣಮೌನಿ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಇದರಿಂದ ಪ್ರಕಟಿತವಾದದ್ದು ಶ್ರೀ ತರುಣಗಿರಿಯವರು ಇದರ ಲೇಖಕರು ದಶೋಪನಿಷತ್ತುಗಳ ಸಾರಸರ್ವೋತ್ಸವ ಇದರಲ್ಲಿ ಸೂತ್ರ ರೂಪದಲ್ಲಿ ಪ್ರಶ್ನೋತ್ತರ ರೂಪದಲ್ಲಿ ನಿಬದ್ಧವಾಗಿದೆ ಈಗಾಗಲೇ ನಾವು ಮಾಂಡುಕ್ಯ ಉಪನಿಷತ್ತಿನವರೆಗೆ ನೋಡಿದ್ದೇವೆ ಉಪಶಮಂ ಚತುರ್ಥಂ ಅಂಥೇಳಿ ನಿನ್ನೆ ನೋಡಿದ್ದೇವೆ ಕೊನೆಗೆ ಅಂದರೆ ಪ್ರಪಂಚೋಪಶಮಂ ಶಾಂತಂ ಶಿವಮದ್ವೈದ್ ಚತುರ್ಥಂ ಮನ್ಯಂತೆಯೇ ಅಂಥೇಳಿ ಆತ್ಮನನ್ನು ಆತ್ಮನಲ್ಲಿ ಯಾವ ಪ್ರಪಂಚವೂ ಇಲ್ಲ ಅಂಥೇಳಿ ಇನ್ನು ಚತುರ್ಥರ ಅಲ್ಲಿ ಮೂರು ಅವಸ್ಥೆಗಳನ್ನು ಮೀರಿದವನು ತುರಿಯನು ಅಂಥೇಳಿ ಸ್ವಪ್ನ ಜಾಗೃತಿ ಸುಶುಪ್ತಿಗಳನ್ನು ಮೀರಿದವನು ಇನ್ನು ತೈತಿರೀಯ ಭೋಜ ಪ್ರಶ್ನೆ ಮಾಡ್ತಾನೆ ಇನ್ನು ತೈತಿರೀಯ ಅಂಥೇಳಿ ಅದಕ್ಕೆ ಮೌನಿ ಹೇಳ್ತಾನೆ ವಿಲಕ್ಷಣ ಮೌನಿ ಅಥವಾ ಯಥಾಯೋಗ್ಯ ಮೌನಿ ಅಂತರಂ ಭಯಂ ಚೈತಿ ಉಪನಿಷತ್ತಿನಲ್ಲಿ ಎರಡು ಏಳು ಯಂತ್ರ ಅಂದರೆ ಎರಡನೇ ವಲ್ಲಿಯಲ್ಲಿ ಶಿ ಅಂದರೆ ಬ್ರಹ್ಮಾನಂದವಲ್ಲಿ ಅಲ್ಲಿ ಶಿಕ್ಷಾವಲ್ಲಿ ಬ್ರಹ್ಮಾನಂದವಲ್ಲಿ ಭೃಗುವಲ್ಲಿ ಅಂತೇಳಿ ಮೂರು ಅದರಲ್ಲಿ ಇರತಕ್ಕಂಥದ್ದು ತೈತಿರಿಯ ಉಪನಿಷತ್ತಿನಲ್ಲಿ ಅದರಲ್ಲಿ ಎರಡನೇ ಅದು ಅದರಲ್ಲಿ ಏಳನೇ ಮಂತ್ರ ಕಾಳಿದಾಸ ವಿವರಣೆ ಕೊಡ್ತಾನೆ ಅದಕ್ಕೆ ಯದಾಕ್ಷೇ ವೈಶ ಏತಸ್ಮಿನ್ ಉದರಮಂತರಂ ಕುರು ಅಥ ತಸೀ ಈ ಮಂತ್ರದಲ್ಲಿ ಏಕನಾಗಿರುವ ಆತ್ಮನಲ್ಲಿ ಒಂದಿಷ್ಟಾದರೂ ಭೇದವನ್ನು ಯಾರು ತಿಳಿಯುತ್ತಾರೋ ಅವರಿಗೆ ಶೋಕಮೋಹಗಳೆಂಬ ಭಯ ಉಂಟಾಗ್ತದೆ ಎಂದು ಭೇದ ಜ್ಞಾನವನ್ನು ನಿಂದಿಸಿರುತ್ತದೆ ಈ ಮಂತ್ರದಲ್ಲಿ ಯದಾ ಹಿ ಏವೇಷ ಎತಸ್ಮಿನ್ ಉದರಂ ಅಂತರಂ ಕುರುತೆ ಅಥ ತ ಭಯಂತಿ ಒಬ್ಬನೇ ಒಬ್ಬ ಆತ್ಮ ಇರತಕ್ಕಂಥದ್ದು ಆದರೆ ಅದರಲ್ಲಿ ಅನೇಕ ಆತ್ಮಗಳಿದ್ದಾವೆ ಅಂಥೇಳಿ ಭೇದವನ್ನು ತಳಿದಾಗ ಭೇದ ಜ್ಞಾನವನ್ನು ಹೊಂದಿದ್ದವನಿಗೆ ಶೋಕ ಮೋಹ ಉಂಟಾಗ್ತದೆ ಭಯ ಯಾಕಂದರೆ ಒಬ್ಬನೇ ಅಂತೇಳಿ ಆದರೆ ಶೋಕವೂ ಇಲ್ಲ ಮೋಹವೂ ಇಲ್ಲ ಭಯವೂ ಇಲ್ಲ ಬೇರೆ ಬೇರೆ ಅಂತೇಳಿ ಆಗುವಾಗ ಭಯ ಉಂಟಾಗ್ತದೆ ಇನ್ನೊಬ್ಬರ ಬಗ್ಗೆ ಮೋಹ ಉಂಟಾಗಬಹುದು ಅಥವಾ ತನ್ನ ಬಗ್ಗೆ ಮೋಹ ಉಂಟಾಗಬಹುದು ಹಾಗೆ ಶೋಕ ಕೂಡ ಹಾಗೆ ದುಃಖ ಭೋಜ ಪ್ರಶ್ನೆ ಮಾಡ್ತಾನೆ ಭೇದವನ್ನು ಕಾಣುವವನು ಒಬ್ಬನು ಭೇದ ಜ್ಞಾನವೂ ಒಂದು ಅದಕ್ಕೆ ವಿಷಯವೂ ಒಂದು ಅಂತೂ ದ್ವೈತವು ಬಿಟ್ಟಿಲ್ಲವಲ್ಲವೇ ಅಂಥೇಳಿ ಅದಕ್ಕೆ ಮೌನಿ ಪುನಃ ತದೊಪ್ತ ಅಂತ ಹೇಳ್ತಾನೆ ಈಗಾಗಲೇ ಅದನ್ನು ಹೇಳಿದೆ ಅಂಥೇಳಿ ಕಾಳಿದಾಸ ವಿವರಣೆ ಕೊಡ್ತಾನೆ ನಾವು ಈ ಮುಂಚೆ ಹೇಳಿದ್ದನ್ನು ನೆನಪಿಗೆ ತಂದುಕೊಳ್ಳಿ ಶಬ್ದಾರ್ಥ ವ್ಯವಹಾರದಲ್ಲಿ ಭೇದವು ಎಂದಿಗೂ ತೋರದೇ ಇರಲಾರದು ಯಾಕಂದರೆ ಶಬ್ದಗಳು ಸಾವಿರಾರು ಲಕ್ಷಾಂತರ ಕೋಟಿ ಅಂತರ ಇವೆ ಹಾಗಿರುವಾಗ ಅರ್ಥಗಳು ಕೂಡ ಹಾಗೆ ವ್ಯಾವಹಾರಿಕವಾಗಿ ಆದಾಗ್ಯೂ ಅನುಭವ ರೂಪವಾದ ಐಕ್ಯವನ್ನು ನ್ಯಾಯದಿಂದ ಕಂಡುಕೊಂಡ ಮೇಲೆ ಈ ಕಾಣಬರುವ ದ್ವೈತವು ಸರ್ವಥಾ ಅಕಿಂಚಿತ್ಕರ ಅಂದರೆ ಅದ್ವೈತ ಸ್ವರೂಪಕ್ಕೆ ಯಾವ ಹಾನಿಯನ್ನು ಉಂಟು ಮಾಡಲಾರದು ಸ ಯಶ್ಚಾಂ ಪುರುಷೇ ಯಶ್ಚ ಸಾವಾದಿತ್ಯೇ ಸ ಏಕಹ ಎಂದು ಆತ್ಮನೊಬ್ಬನೇ ಎಲ್ಲೆಲ್ಲಿಯೂ ಇರುವನೆಂದು ಹೇಳಿರುತ್ತದೆ ವ್ಯವಹಾರವೆಂದರೇನು ಭೋಜ ಹೇಳ್ತಾನೆ ಪರಮಾರ್ಥವೆಂದರೇನು ಇವೆರಡೂ ಸತ್ಯವಾದರೆ ದ್ವೈತವೇ ಅಲ್ಲವೇ ಸಿದ್ಧಾಂತವಾಗ್ತದೆ ಅಪ್ರತ್ಯಖ್ಯೇಯ ಮೌನಿ ಹೇಳ್ತಾನೆ ಯಾವುದರ ವಿಷಯಕ್ಕೆ ಕಾಳಿದಾಸ ವಿವರಣೆ ಕೊಡ್ತಾನೆ ಅದು ಯಾವುದೊಂದು ಕಾಲದಲ್ಲಿಯೇ ಆಗಲಿ ಇಲ್ಲದಿರಬಹುದು ಎಂಬ ಜ್ಞಾನವು ಉಂಟಾಗುವುದಕ್ಕೆ ಸಾಧ್ಯವಿಲ್ಲವೋ ಅಂತಹ ವಿಷಯವೇ ಪರಮಾರ್ಥ ಪರಮಾರ್ಥ ಅಂದರೆ ಯಾವುದು ಯಾವುದರ ವಿಷಯದ ಬಗ್ಗೆ ಅದು ಯಾವೊಂದು ಕಾಲದಲ್ಲಿಯೇ ಆಗಲಿ ಆ ವಸ್ತು ಯಾವ ವಿಷಯದ ಬಗ್ಗೆ ನಾವು ಯಾವ ವಸ್ತುವಿನ ಬಗ್ಗೆ ಹೇಳ್ತೇವೋ ಅದು ಯಾವೊಂದು ಕಾಲದಲ್ಲಿ ಆಗಲಿ ಇಲ್ಲದಿರಬಹುದು ಎಂಬ ಜ್ಞಾನವು ಅಸಾಧ್ಯವೋ ಅಂದರೆ ಸದಾ ಇರುವಂಥದ್ದು ಯಾವುದೋ ಅದೇ ಪರಮಾರ್ಥ ಅವಿನಾಶಿ ಆದದ್ದು ಯಾವುದೋ ಅದು ಅಂದರೆ ಆತ್ಮನು ಅವಸ್ಥಾತ್ರಯದಲ್ಲಿಯೂ ಇದ್ದರೇ ಅಲ್ಲವೇ ಮತ್ತೊಂದನ್ನು ಅನುಭವಿಸಬಹುದು ಆದ್ದರಿಂದ ಆತ್ಮನು ಪರಮಾರ್ಥ ವಸ್ತುವೆಂದೇ ತಿಳಿಯಬೇಕು ಅನಾತ್ಮವು ಎಂದರೆ ಜಾಗ್ರತ ಸ್ವಪ್ನಗಳಲ್ಲಿ ತೋರುವಂಥದ್ದು ಸುಶುಪ್ತಿಯಲ್ಲಿ ಮಾಯವಾಗ್ತದೆ ಎಚ್ಚರದ ನಿದ್ದೆಗಳದ್ದೇ ಅನಾತ್ಮವು ತೋರ್ಬ ತೋರಿ ಬರ್ತದೆ ಅಂದರೆ ನಾನಲ್ಲದೆ ಬೇರೆ ವಿಷಯ ವಸ್ತುಗಳು ಆದರೆ ಗಾಢ ನಿದ್ದೆಯಲ್ಲಿ ನಾನು ಮಾತ್ರ ಇರ್ತೇನೆ ಬೇರೆ ಯಾವುದು ಇರುವುದಿಲ್ಲ ಬೇರೆಯನ್ನು ಕಂಡುಬರುವುದಿಲ್ಲ ಹಾಗಾಗಿ ಅನಾತ್ಮವು ಅಲ್ಲಿ ಇರುವುದಿಲ್ಲ ಆದ್ದರಿಂದ ಆತ್ಮನ ಅದ್ವಿತೀಯ ಸ್ವರೂಪವನ್ನು ಸುಷುಪ್ತಿಯಲ್ಲಿ ಅನುಭವಿಸಬಹುದು ಯಾಕೆ ಅಲ್ಲಿ ಅನಾತ್ಮವು ತೋರಿಬರುವುದಿಲ್ಲ ಒಂದು ತೋರಿ ಇನ್ನೊಂದು ಅವಸ್ಥೆಯಲ್ಲಿ ಕಾಣಿಸಿಕೊಳ್ಳಲು ಶಕ್ತಿ ಇಲ್ಲದ ಸ್ವಪ್ನ ಪ್ರಪಂಚವೇ ಆಗಲಿ ಜಾಗೃತ ಪ್ರಪಂಚವೇ ಆಗಲಿ ತಾತ್ಕಾಲಿಕ ವ್ಯವಹಾರಕ್ಕೆ ಸಾಕಾದಷ್ಟು ಇರುವಿಕೆಯನ್ನು ಉಳ್ಳದ್ದೆಂದು ಎಣಿಸಬೇಕೇ ಹೊರತು ಆತ್ಮನ ಹಾಗೆ ಯಾವಾಗಲೂ ಇರುವಿಕೆಯನ್ನು ಅದು ಪಡೆಯಲಾರದು ಜಾಗೃತ ಅವಸ್ಥೆಯಲ್ಲಿರತಕ್ಕಂಥ ಸ್ವಪ್ನ ಅವಸ್ಥೆಯಲ್ಲಿರುವುದಿಲ್ಲ ಸ್ವಪ್ನ ಅವಸ್ಥೆಯಲ್ಲಿರ್ತಕ್ಕಂಥ ಜಾಗ್ರದ ಅವಸ್ಥೆಯಲ್ಲಿ ಇರುವುದಿಲ್ಲ ಹಾಗೆ ಇವೆರಡೂ ಅವಸ್ಥೆಗಳಲ್ಲಿ ಇರತಕ್ಕಂತಹ ಯಾವ ಅಸ್ತಿತ್ವ ಇದೆಯೋ ಅದು ಸುಷುಪ್ತಿಯ ವಸ್ಥೆಯಲ್ಲಿ ಗಾರ್ಡ ನಿದ್ದೆಯಲ್ಲಿ ಇರುವುದಿಲ್ಲ ಆದರೆ ಗಾರ್ಡ ನಿದ್ದೆಯಲ್ಲಿಯೂ ಜಾಗೃದ ವ್ಯವಸ್ಥೆಯಲ್ಲಿಯೂ ಸ್ವಪ್ನ ವಸ್ಥೆಯಲ್ಲಿ ಯಾವುದು ಅದೇ ಆತ್ಮ ನಾನು ಎನ್ನತಕ್ಕಂಥದ್ದು ಜಗತ್ತು ಎಚ್ಚರದಲ್ಲಿ ಮತ್ತು ಕನಸಿನಲ್ಲಿ ಮಾತ್ರ ಇರ್ತದೆ ಗಾರ್ಡ ನಿದ್ದೆಯಲ್ಲಿ ಜಗತ್ತು ತೋರಿಬರುವುದಿಲ್ಲ ಹಾಗಾಗಿ ಅದು ಆಯಾಯ ಅವಸ್ಥೆಗೆ ಸಂಬಂಧಪಟ್ಟ ತಾತ್ಕಾಲಿಕ ವ್ಯವಹಾರ ವ್ಯಾವಹಾರಿಕ ಸತ್ಯ ಅಷ್ಟೇ ಯಾವುದು ತೋರಿಬರುವ ಜಗತ್ತು ಅಥವಾ ಅನಾತ್ಮ ಅದು ಅದು ಇನ್ನೊಂದರಲ್ಲಿ ಇರುವುದಿಲ್ಲ ಆತ್ಮನ ಹಾಗೆ ಯಾವಾಗಲೂ ಇರುವಿಕೆಯನ್ನು ಅದು ಪಡೆಯಲಾರದು ಆದ್ದರಿಂದ ಆತ್ಮನೊಬ್ಬನೇ ಪರಮಾರ್ಥ ಮಿಕ್ಕದ್ದೆಲ್ಲ ವ್ಯವಹಾರ ವಿಷಯವೇ ಅಂದರೆ ಮನೋವಾಕ್ಯಗಳಿಗೆ ಒಳಪಟ್ಟಿದ್ದೆ ಒಳಪಟ್ಟದ್ದೇ ಆತ್ಮನು ತಾನಾಗಿಯೇ ಇರುವುದರಿಂದ ಅವನು ಯಾವ ಪ್ರಮಾಣಕ್ಕೂ ವಿಷಯನಾಗದೆ ಸ್ವತಃ ಸಿದ್ಧನಾಗಿರುತ್ತಾನೆ ಭೋಜ ಪ್ರಶ್ನೆ ಮಾಡ್ತಾನೆ ಸುಷುಪ್ತಿಯಲ್ಲಿಯೂ ಅಜ್ಞಾನವಿರುವುದಷ್ಟೇ ಆಗ ಏಕತ್ವವನ್ನು ಏಕೆ ಸಾಧಿಸಲಾಗುವ ಹೇಗೆ ಸಾಧಿಸಲಾಗುವುದು ಆತ್ಮದಲ್ಲಿ ಏಕತ್ವ ಸ್ವರೂಪ ಮಾತ್ರ ಮೌನಿ ಹೇಳ್ತಾನೆ ಆಗ ಕಾಳಿದಾಸ ವಿವರಣೆ ಕೊಡ್ತಾನೆ ಸುಷುಪ್ತಿಯಲ್ಲಿ ಅಜ್ಞಾನವಿದೆ ಎಂಬುದು ಈಗ ಇರುವ ಅಜ್ಞಾನದ ಪ್ರತಿಬಿಂಬವೇ ಹೊರತು ಸ್ವತಃ ಅಲ್ಲಿ ಅಜ್ಞಾನವು ಎಷ್ಟು ಮಾತ್ರಕ್ಕೂ ಇಲ್ಲ ಅದು ಸ್ವರೂಪಾವಸ್ಥೆಯ ಹೊರತು ಬೇರೆ ಅಲ್ಲ ಅಜ್ಞಾನವಿದೆ ಎಂದರೆ ಏನರ್ಥ ಅಲ್ಲಿ ಅಲ್ಲಿಯೇ ಸ್ವತಃ ಅಜ್ಞಾನ ಇಲ್ಲ ಆದರೆ ಈಗಿರುವ ಅಜ್ಞಾನವು ಅಲ್ಲಿ ನಾಶವಾಗುವುದಿಲ್ಲ ಅಷ್ಟೆ ಅಂದರೆ ಅಲ್ಲಿ ತೋರಿ ಆದರೆ ಸುಷುಪ್ತಿಯಿಂದ ಆಚೆಗೆ ಜಾಗ್ರದ ಅವಸ್ಥೆಗೆ ಬಂದಾಗ ಆ ಅಜ್ಞಾನವು ತೋರಿ ಪುನಃ ಅಂದರೆ ಅವನು ಗಾಢ ನಿದ್ದೆಗೆ ಹೋದ ತಕ್ಷಣ ಸಮಾಧಿ ಸ್ಥಿತಿಗೆ ಹೋದ ಹಾಗೆ ಜ್ಞಾನಿ ಆ ನಿದ್ದೆಯ ಅವಸ್ಥೆಯಲ್ಲಿ ಗಾಢ ನಿದ್ದೆಯ ಅವಸ್ಥೆಯಲ್ಲಿ ಮಾತ್ರ ಅವನು ಆತ್ಮದಲ್ಲಿ ನೆಲೆಯಾಗ್ತಾನೆ ಹೊರತು ಎಚ್ಚರದ ಅವಸ್ಥೆ ಸ್ವಪ್ನ ಅವಸ್ಥೆಗಳು ಅವನಿಗೆ ಮತ್ತು ಇದೆ ಅದು ಮುಗಿದ ನಂತರ ಗಾಢ ನಿದ್ದೆ ಬಿಟ್ಟ ನಂತರ ಅವನು ಎಚ್ಚರದ ಅವಸ್ಥೆಗೆ ಬರ್ತಾನೆ ಆವಾಗ ಎಚ್ಚರವನ್ನು ಸತ್ಯ ಅಂತೇಳಿ ನಂಬ್ತಾನೆ ಪುನಃ ನಿದ್ದೆ ಕನಸಿನ ಅವಸ್ಥೆಗೆ ಹೋಗಬಹುದು ಆವಾಗ ಕನಸನ್ನು ನಿಜ ಅಂತೇಳಿ ತಿಳಿತಾನೆ ಹಾಗಾಗಿ ಗಾಢನಿದ್ದೆ ಅವಸ್ಥೆಯಲ್ಲಿ ಅಜ್ಞಾನ ಎನ್ನತಕ್ಕಂಥದ್ದು ಇದೆ ಅಂತೇಳಿ ಹೇಳಿದರೆ ಅದು ಈ ಎಚ್ಚರದ ಅವಸ್ಥೆಯಲ್ಲಿಯೋ ಕನಸಿನ ಅವಸ್ಥೆಯಲ್ಲಿ ಅಜ್ಞಾನದ ಪ್ರತಿಬಿಂಬವೇ ಹೊರತು ನಿಜವಾದ ಅಜ್ಞಾನ ಅಲ್ಲ ಅದು ಸ್ವರೂಪ ಅವಸ್ಥೆಯೇ ಹೊರತು ಸ್ವರೂಪ ಮಾತ್ರ ಹೊರತು ಬೇರೆ ಅಲ್ಲ ಹಾಗಾದರೆ ತಿರುಗಿ ಜಾಗ್ರತಾದಿಗಳು ಬರುವುದಕ್ಕೆ ಕಾರಣವೇನು ಭೋಜ ಕೇಳ್ತಾನೆ ಜ್ಞಾತಿಯ ಅದ್ವೈತಂ ಮೌನಿ ಹೇಳ್ತಾನೆ ಕಾಳಿದಾಸ ವಿವರಣೆ ಕೊಡ್ತಾನೆ ತಾವು ಆತ್ಮನ ಏಕತ್ವವನ್ನು ಮನಗಂಡು ಕೇಳ್ತೀರ ಅಥವಾ ಪ್ರಪಂಚದಲ್ಲಿ ದೃಷ್ಟಿಯಿಟ್ಟುಕೊಂಡು ಕೇಳ್ತೀರ ಮೊದಲನೆಯ ಪಕ್ಷದಲ್ಲಿ ಏಕತ್ವಜ್ಞಾನದಿಂದ ಕಡಿಮೆಯ ಜ್ಞಾನವಿಲ್ಲ ನಾಶ ಹೊಂದುವುದರಿಂದ ಯಾವ ಪ್ರಶ್ನೆಗೂ ಅವಕಾಶ ಇಲ್ಲ ಜ್ಞಾನವಿಲ್ಲ ನಾಶ ಹೊಂದುವುದರಿಂದ ಯಾವುದು ಏಕತ್ವ ಜ್ಞಾನದಿಂದ ಕಡಿಮೆಯ ಜ್ಞಾನ ಯಾವುದಿದೆ ಅದಕ್ಕಿಂತ ಕಡಿಮೆಯಾದದ್ದು ಅದೆಲ್ಲ ನಾಶ ಹೊಂದುವುದರಿಂದ ಯಾವ ಪ್ರಶ್ನೆಗೂ ಅವಕಾಶ ಇಲ್ಲ ಎರಡನೇ ಪಕ್ಷದಲ್ಲಿ ದ್ವೈತ ಜ್ಞಾನದಲ್ಲಿ ಪ್ರಾಪಂಚ ಪ್ರಾಪಂಚಿಕ ದೃಷ್ಟಿಯಲ್ಲಿ ಪ್ರಪಂಚವೂ ಅಜ್ಞಾನವು ಜೊತೆಯಲ್ಲಿ ಇರುವುದರಿಂದ ಪ್ರಪಂಚ ಅವಸ್ಥೆಗಳು ಮುಂತಾದವು ಅಜ್ಞಾನ ಕಾರ್ಯವೆಂಬುದರ ಸಂದೇಹವೇನು ಏಕತ್ವ ಜ್ಞಾನದಿಂದ ಅಜ್ಞಾನವನ್ನು ಹೋಗಲಾಡಿಸಿಕೊಂಡರೆ ಪ್ರಶ್ನೆಗೆ ಅವಕಾಶ ಉಂಟೆ ಸರಿ ಈಗ ಐತರೇಯಕ್ಕೆ ಹೋಗೋಣ ಅಂತೇಳಿ ಭೋಜ ಮೌನಿ ಐತರೇಯ ಉಪನಿಷತ್ತಿನ ಮೂರು ಒಂದು ಈ ಮಂತ್ರದ ಸಾರವನ್ನು ಸೂತ್ರರೂಪದಲ್ಲಿ ಹೇಳ್ತಾನೆ ಪ್ರಜ್ಞಾನಂ ಬ್ರಹ್ಮ ಕಾಳಿದಾಸ ವಿವರಣೆ ಕೊಡ್ತಾನೆ ಪ್ರಜ್ಞಾನೇತ್ರೋ ಲೋಕ ಪ್ರಜ್ಞಾ ಪ್ರತಿಷ್ಠಾ ಪ್ರಜ್ಞಾನಂ ಬ್ರಹ್ಮ ಎಂಬ ವಚನದಂತೆ ಲೋಕಕ್ಕೆಲ್ಲ ಪ್ರಜ್ಞಾನವೇ ಕಣ್ಣು ಪ್ರಜ್ಞಾನೇತ್ರೋ ಲೋಕಃ ಪ್ರಜ್ಞೆ ತಿಳುವಳಿಕೆ ಪ್ರಜ್ಞೆ ಇದ್ದರೆ ಮಾತ್ರ ಅವನಿಗೆ ಲೋಕ ಕಾಣಿಸ್ತದೆ ಪ್ರಜ್ಞೆ ತಪ್ಪಿದವನಿಗೆ ಯಾವುದಿಲ್ಲ ಪ್ರಜ್ಞಾನ ಎತ್ತರೋ ಲೋಕಃ ಹಾಗಾಗಿ ಪ್ರಜ್ಞೆಯೇ ಕಣ್ಣು ನೋಡುವವನಿಗೆ ಪ್ರಜ್ಞಾ ಪ್ರತಿಷ್ಠಾ ಪ್ರಜ್ಞಾನಂ ಬ್ರಹ್ಮ ಪ್ರಜ್ಞಾನವಿಲ್ಲದೆ ಯಾವುದೊಂದನ್ನು ಅರಿಯುವುದಕ್ಕೆ ಕೂಡ ಆಗದು ಉತ್ಪತ್ತಿ ಸ್ಥಿತಿ ಲಯಗಳಲ್ಲಿ ಪ್ರಜ್ಞಾನವನ್ನೇ ಎಲ್ಲವೂ ಅವಲಂಬಿಸಿಕೊಂಡಿರುತ್ತದೆ ಪ್ರಕೃಷ್ಟವಾದ ಜ್ಞಾನ ಪ್ರಜ್ಞಾನ ಅಂತ ಹೇಳಿದರು ಶ್ರೇಷ್ಠವಾದ ಜ್ಞಾನ ಈ ಪ್ರಜ್ಞಾನವೇ ಉಪಾಧಿಯ ದೆಸೆಯಿಂದ ಈಶ್ವರನೆಂದು ಬ್ರಹ್ಮನು ಮೊದಲುಗೊಂಡು ಸ್ತಂಭದವರೆಗಿನ ಜೀವರೆಂದು ಎನಿಸಿಕೊಳ್ಳುತ್ತಾರೆ ಈ ಪ್ರಜ್ಞಾನವೇ ಉಪನಿಷತ್ತಿನಲ್ಲಿ ಬ್ರಹ್ಮವೆಂದು ಕರೆಯಲ್ಪಟ್ಟಿರುತ್ತದೆ ಆದ್ದರಿಂದ ಎಲ್ಲವೂ ಬ್ರಹ್ಮವೇ ಅದೇ ನನ್ನ ಸ್ವರೂಪ ವಿವೇಕಿ ಅರಿತುಕೊಳ್ಳಬೇಕು ಪ್ರಶ್ನೆ ಮಾಡ್ತಾನೆ ಭೋಜ ಜಾಗ್ರತ್ ಸ್ವಪ್ನ ಸುಷುಪ್ತಿಗಳೆಂಬ ಮೂರು ಅವಸ್ಥೆಗಳನ್ನೂ ಅವುಗಳಲ್ಲಿ ನಾನಾ ವಿಧವಾದ ಸುಖ ದುಃಖಗಳನ್ನು ನಾನು ಅನುಭವಿಸುತ್ತಿರುವನೆಂದು ಪ್ರತ್ಯಕ್ಷ ಸಿದ್ಧವಾಗಿದೆಯಲ್ಲ ಈ ಅನುಭವ ಈ ಅನುಭವಕ್ಕೆ ಏನು ಗತಿ ತ್ರಯಸ್ವಪ್ನಾ ನೋಡಿ ಇದು ಪುನಃ ಐತಿರಿಯದ್ದು ಒಂದು ಮೂರು ಕಾಳಿದಾಸ ಹೇಳ್ತಾನೆ ಅದಕ್ಕೆ ಇಲ್ಲಿ ತಸ್ಯ ತಯ ಅವಸ್ಥಾತ್ರಯ ಸ್ವಪ್ನಾ ಎಂಬ ವಚನದಲ್ಲಿ ಹೇಳಿರುವುದನ್ನು ನೆನಪಿಡಬೇಕು ಪರಮಾತ್ಮನು ಈ ಜಗತ್ತದನ್ನೆಲ್ಲ ಸೃಷ್ಟಿ ಮಾಡಿ ಜೀವರೂಪದಿಂದ ಇದರೊಳಗೆ ಪ್ರವೇಶ ಮಾಡಿರುವನೆಂದು ಶ್ರತಿಯು ಹೇಳಿರುತ್ತದೆ ಆತನು ಜಾಗೃತ ಸ್ವಪ್ನ ಸುಶೃಕ್ತಿಗಳೆಂಬ ಅವಸ್ಥೆಗಳಲ್ಲಿ ಇರುವಂತೆಯೂ ಅವುಗಳಲ್ಲಿ ಸುಖವನ್ನು ತೋರುತ್ತಿದ್ದರು ಪರಮಾತ್ಮ ದೃಷ್ಟಿಯಿಂದ ನೋಡಿದರೆ ಈ ಮೂರು ಅವಸ್ಥೆಗಳನ್ನು ಇವುಗಳಲ್ಲಿ ಕಾಣಬರುವ ಪ್ರಪಂಚವು ಅದರಿಂದ ಆಗುವ ಸುಖ ದುಃಖಗಳೆಲ್ಲವೂ ಮಾಯಾ ಮಾತ್ರವಾಗಿರುವವು ತ್ರಯ ಸ್ವಪ್ನ ಜಾಗ್ರತ ಸ್ವಪ್ನ ಸುಶೃಕ್ಷಿ ಇವು ಮೂರೂ ಕೂಡ ಸ್ವಪ್ನಗಳೇ ಈ ಮೂರು ಅವಸ್ಥೆಗಳು ಮೂರು ಬಗೆಯ ಸ್ವಪ್ನಗಳು ಅವು ಎಂದಿಗೂ ಪರಮಾರ್ಥವಲ್ಲ ಯಾಕೆ ಜಾಗ್ರತ ಎಚ್ಚರದ ಅವಸ್ಥೆ ಈಗ ಕನಸನ್ನು ಮಾತ್ರ ನಮಗೆ ಎಚ್ಚರದ ಅವಸ್ಥೆಯಲ್ಲಿ ನಾವು ಹೇಳ್ತೇವೆ ಸುಳ್ಳು ಅಂತೇಳಿ ಕನಸು ಎಚ್ಚರಾಗುವ ಗೊತ್ತಾಗ್ತದೆ ನಮಗೆ ಹಾಗೆಯೇ ಕನಸಿನ ಲೋಕಕ್ಕೆ ಹೋದಾಗ ಎಚ್ಚರದ ಅವಸ್ಥೆಯು ಸುಳ್ಳಾಗೋದಿಲ್ವೇ ಅಲ್ಲಿ ಬೇರೆ ಲೋಕ ಇರ್ತದೆ ಹಾಗೆ ಇನ್ನೊಂದು ಎಚ್ಚರದ ಅವಸ್ಥೆಯ ಯಾವ ವ್ಯಾವಹಾರಿಕ ಜಗತ್ತು ಅದು ಕನಸಿನ ಅವಸ್ಥೆಯಲ್ಲಿ ಇರುವುದಿಲ್ಲ ಹಾಗಾಗಿ ಅಲ್ಲಿ ಇದು ಕನಸು ಅಂತೇಳಿ ಆಗಿಬಿಡ್ತದೆ ಅದು ವಾಸ್ತವ ಅಂತೇಳಿ ಆಗಿಬಿಡ್ತದೆ ಇನ್ನು ಸುಷುಪ್ತಿ ಅದು ಕೂಡ ಒಂದು ರೀತಿಯ ಕನಸು ಹಾಗಾಗಿ ಮೂರು ಕೂಡ ತ್ರಯ ಸ್ವಪ್ನ ಮೂರು ಅದು ಮಾಯೆ ಅದು ಕನಸು ಯಥಾರ್ಥ ಯಾವುದು ತುರೀಯ ಅಥವಾ ಚತುರ್ಥ ಅಥವಾ ಆತ್ಮ ಪರಮಾರ್ಥ ಅದೇ ಸತ್ಯ ಇದೆಲ್ಲ ಸ್ವಪ್ನಗಳು ಮಿಥ್ಯೆ ಅಂತೇಳಿ ಹೇಳ್ತಾರೆ ಪರಮಾರ್ಥವಲ್ಲ ಇನ್ನು ಛಾಂದೋಗ್ಯ ಅಂತೇಳಿ ಭೋಜ ಹೇಳ್ತಾನೆ ಗಾರ್ಡನ್ ಇದೆಯೋ ಸ್ವಪ್ನ ಯಾಕೆ ಅಲ್ಲಿ ಕೂಡ ಆತ್ಮಜ್ಞಾನ ಉಂಟಾಗುವುದಿಲ್ಲ ಅದೊಂದು ತಮೋ ಗುಣವನ್ನು ಆವರಿಸತಕ್ಕಂತಹ ಒಂದು ಅವಸ್ಥೆ ಅದು ನಿದ್ದೆ ಅನ್ನತಕ್ಕಂಥ ತಾಮಸ ಪ್ರವೃತ್ತಿ ಆಧಿಕ್ಯದಿಂದ ನಿದ್ದೆ ಬರ್ತದೆ ನಿದ್ದೆ ಅಲ್ಲಿ ಯಾವ ಜ್ಞಾನವೂ ಇಲ್ಲ ಹಾಗಾಗಿ ಅದು ಅದು ಕೂಡ ಸ್ವಪ್ನವೇ ಅಥವಾ ಮಿಥ್ಯೆ ಯಾವ ಜ್ಞಾನವೂ ಅಲ್ಲಿ ಎಚ್ಚರ ಆದ ಮೇಲೆ ಗೊತ್ತಾಗತಕ್ಕಂಥದ್ದು ನಾನು ನಿದ್ದೆ ಹೋಗಿದ್ದೆ ಅಂಥೇಳಿ ಹೊರತು ಆ ಗಾಢ ನಿದ್ದೆಯಲ್ಲಿ ಯಾವ ಜ್ಞಾನವೂ ಇರುವುದಿಲ್ಲ ಹಾಗಾಗಿ ಅದು ಕೂಡ ಸ್ವಪ್ನವೇ ಇನ್ನು ಛಾಂದೋಗ್ಯ ಮೌನಿ ಹೇಳ್ತಾನೆ ತದಾಸೀ ಮೈ ತಮಸಿಂತಿದೆ ಅದನ್ನು ಇನ್ನೂ ಸಣ್ಣ ಮಾಡಿ ಹೇಳ್ತಾರೆ ತದಾಸಿ ಅಂತೇಳಿ ಹ್ಞೂ ಅದು ಕಾಳಿದಾಸ ವಿವರಣೆ ಕೊಡ್ತಾನೆ ತತ್ ತ್ವಾಮಸಿ ಆರನೇ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು ಎಂಬ ಮಹಾವಾಕ್ಯದಿಂದ ತ್ವಮ್ ಎಂಬ ವಿಷಯ ರೂಪವಾದ ಪ್ರಪಂಚವೂ ವಿಷಯಿ ರೂಪನಾದ ಜೀವನ ಸರ್ವವು ತತ್ ಎಂದರೆ ಬ್ರಹ್ಮವೇ ಬ್ರಹ್ಮವನ್ನು ಬಿಟ್ಟದು ಬೇರೆಯಾಗಿ ಇದೆ ಎಂದಾಗಲಿ ಇಲ್ಲವೆಂದಾಗಲಿ ಹೇಳುವುದಕ್ಕೆ ಸಾಧ್ಯವಿಲ್ಲ ಬೋಜ ಹೇಳ್ತಾನೆ ಇಲ್ಲಿ ತತ್ವ ಎಂಬ ಪದಗಳಿಗೆ ವಿರುದ್ಧಾರ್ಥಗಳು ಇದ್ದಾಗ್ಯೂ ಐಕ್ಯವನ್ನು ಹೇಳುವ ಹಾಗೆ ತೋರುತ್ತದೆ ಆದರೆ ಈ ವಿರೋಧವನ್ನು ಒಪ್ಪುವುದು ಹೇಗೆ ತಸ್ಮೈ ತ್ವಮಸಿ ತಸ್ಮಿನ್ ತೊಮಸಿ ತದಿವ ತಮಸಿ ಮುಂತಾದ ರೀತಿಯಲ್ಲಿ ವಿರುದ್ಧಾರ್ಥ ಪದವನ್ನು ಏತಕ್ಕೆ ಹೋಗಲಾಡಿಸಿಕೊಳ್ಳಬಾರದು ಅಂದರೆ ತಸ್ಮೈ ತೊಮಸಿ ಅವನಿಗೆ ನೀನು ಆಗಿದ್ದೀಯ ತಸ್ಮಿನ್ ತಮಸಿ ಅವನಲ್ಲಿ ನೀನಿದ್ದೀಯಾ ಅವನಿಗಾಗಿ ನೀನಿದ್ದೀಯ ತದಿವ ತಮಸಿ ಅವನಂತೆ ನೀನಿದ್ದೀಯಾ ಅಂತ ಯಾಕೆ ತಿಳ್ಕೊಳ್ಬಾರದು ಹಾಗೆ ಮೌನಿ ಹೇಳ್ತಾನೆ ನ ಸಂಬಂಧಾಭಾವತ್ ಹಾಗೆ ಮಾಡಿದರೆ ನಿಶೇಷ ಸಾಧನವಾದ ಏಕತ್ವವನ್ನು ಅಗಲಿಸಿಕೊಂಡು ಅಂದರೆ ದೂರ ಮಾಡಿಕೊಂಡು ನ್ಯಾಯ ವಿರುದ್ಧವಾದ ವ್ಯಾವಹಾರಿಕ ಸಂಬಂಧಗಳನ್ನು ಕಲ್ಪಿಸಿದಂತೆ ಆಗ್ತದೆ ಯಾಕೆ ಹೇಗೆಂದರೆ ತಸ್ಮೈ ತೋಮಸಿ ಅಂದರೆ ಅವನಿಗೋಸ್ಕರ ನೀನಿದ್ದಿ ಎಂದು ತಿಳಿಯುವುದರಿಂದ ಅವರಿಬ್ಬರ ಸ್ವರೂಪವೇ ಆಗಲಿ ಅವರಿಗಿರುವ ಸಂಬಂಧವೇ ಆಗಲಿ ತಿಳಿದ ಹಾಗೆ ಆಗುವುದಿಲ್ಲ ಮತ್ತು ಚಿತ್ ಸ್ವರೂಪದಿಂದ ಇಬ್ಬರು ಆತ್ಮನಿಗೂ ಸಂಬಂಧವೇ ಆಗಲಿ ಅಚಿದ್ರೂಪವಾದ ಜಗತ್ತಿಗೂ ಆತ್ಮನಿಗೂ ಸಂಬಂಧವೇ ಆಗಲಿ ಅದನ್ನು ಏನೆಂದು ನಿರ್ವಚನ ಮಾಡಬಹುದು ಇಲ್ಲಿ ಸ್ವಾಮಿ ನ್ಯಾಯವಾಗಲಿ ಆಧಾರ ಆದೇಯ ನ್ಯಾಯವಾಗಲಿ ಹೇತು ಫಲ ನ್ಯಾಯವಾಗಲಿ ಹ್ಞೂ ಆಗಲಿ ಎಂದಿಗೂ ಕೂಡಲಾರದು ಅದರಿಂದ ಈ ದ್ವೈತವನ್ನು ಆಶ್ರಯಿಸುವ ಯಾವ ಭೇದವೂ ಸಂಬಂಧವೂ ಪರಮಾರ್ಥವಾದ ಸಾಕ್ಷಿರೂಪನಾದ ಮತ್ತು ಏಕನಾದ ಆತ್ಮನಲ್ಲಿ ಯಾವ ರೀತಿಯಿಂದಲೂ ಸಂಭವಿಸಲಾರದು ಯಾಕಂದರೆ ಇಲ್ಲಿ ಸ್ವಾಮಿ ಭೃತ್ಯ ಅಂತೇಳಿ ಇಲ್ಲ ಆಧಾರ ಆಧೇಯ ಅಂತೇಳಿ ಇಲ್ಲ ಅದೇ ಇದು ಅಂತೇಳಿ ಆತ್ಮವೇ ಪ್ರಪಂಚವಾಗಿದೆ ಪ್ರಪಂಚವಾಗಿ ತೋಲಿ ಬರ್ತಾಯಿದೆ ಹಾಗಾಗಿ ಅದರಿಂದ ಇದಾಯಿತು ಅಂತೇಳಿ ಹೇಳುವಂಥ ಹೇತು ಫಲನ್ಯಾಯವೂ ಇಲ್ಲ ಅದು ಹೇತು ಇದು ಫಲ ಅಥವಾ ಸಾಮ್ಯವು ಕೂಡ ಇಲ್ಲ ಅದೇ ಇದು ಅಂತೇಳಿ ಕೂಡ ಅಲ್ಲ ಇದು ಹ್ಞೂ ಇದು ಮಿಥ್ಯೆ ಆದರೂ ಅದು ಇದಾಗಿ ತೋರಿ ಬರ್ತಾ ಇದೆ ಮಿಥ್ಯ ಇದು ತೋರಿ ಬರ್ತಾ ಇರುವಂಥದ್ದು ನಿಜವಾಗಿ ಮಿಥ್ಯ ಸತ್ಯವಾಗಿರ್ತಕ್ಕಂಥದ್ದು ಅವ್ಯಕ್ತ ಹೀಗೆ ಅದು ನೀನು ಎಂಬ ಶಬ್ದಾರ್ಥಗಳಲ್ಲಿ ತೋರುವ ವಿರೋಧವು ವ್ಯಾವಹಾರಿಕವಾಗಿ ಇರುವುದರಿಂದ ಈ ದೋಷವು ಆತ್ಮೈಕ ಜ್ಞಾನಕ್ಕೆ ಅಂಟದು ದ್ವೈತವನ್ನು ಅವಲಂಬಿಸಿದರೆ ಅಪರಿಹಾರ್ಯವಾಗಿರತಕ್ಕ ವಿರುದ್ಧ ಭಾವಗಳಲ್ಲಿಯೇ ಬಿದ್ದು ಸಂಸಾರದಲ್ಲಿ ಮುಳುಗಿ ಹೋಗ್ತೇವೆ ಅದೇ ಅಂತ ತಿಳಿದರೆ ಮಾತ್ರ ನಾವು ಸಂಸಾರವನ್ನು ದಾಟಬಹುದು ಭೋಜಕ್ಕೆ ಹೇಳ್ತಾನೆ ಮುಂದೆ ಬೃಹದಾರಣ್ಯಕ್ಕವಲ್ಲವೇ ಆಗ ಹೇಳ್ತಾನೆ ನಥು ತದ್ವಿತೀಯ ಬೃಹದಾರಣ್ಯಕದ ನಾಲ್ಕು ಮೂರು ಇಪ್ಪತ್ತ ಮಂತ್ರ ನತು ತದ್ವಿತೀಯಂ ಕಾಳಿದಾಸ್ ಹೇಳ್ತಾನೆ ಅಂದರೆ ಸೃತಿಯು ಸರ್ವವು ಬ್ರಹ್ಮವೆಂದಿಗೂ ಉದ್ಘೋಷಿಸುತ್ತದೆ ನತು ದ್ವಿ ತದ್ವಿತೀಯ ಅಸ್ತಿ ತೋ ಅನ್ಯ ಯತ್ ಪಶ್ಯೇತ್ ಎಂಬ ವಾಕ್ಯವು ಈ ಆ ಬ್ರಹ್ಮಕ್ಕೆ ಎರಡನೇದು ಇಲ್ಲವೆಂದು ಹೇಳುವುದರ ಮೂಲಕ ಸರ್ವ ಸಂಶಯವನ್ನು ನಾಶ ಮಾಡ್ತದೆ ನೋ ತತ್ ಅಸ್ತಿ ತಸ ದ್ವಿತೀಯ ಅಸ್ತಿ ಅದಕ್ಕೆ ಎರಡನೇದು ಇನ್ನೊಂದಿಲ್ಲ ತತಃ ಅನ್ಯದ್ವಿಭಕ್ತ ಯತ್ ಪಶ್ಯೇತ್ ಅದರಿಂದ ಇನ್ನೊಂದನ್ನು ವಿಭಕ್ತವಾಗಿ ವಿಭಾಗಿಸಿ ಯಾವನು ನೋಡ್ತಾನೋ ಅವನಿಗೆ ಎರಡನೇದು ಯಾವುದು ಕಾಣಬರುವುದಿಲ್ಲ ಆತ್ಮನಿಂದ ಹೊರತಾಗಿ ಎರಡನೇದು ಅಂದರೆ ಅಜ್ಞಾನ ಮಾಯೆ ಜಗತ್ತು ಮುಂತಾದದ್ದು ಇರುವುದಾಗಿದ್ದರೆ ಅದು ಸುಶುಪ್ತಿಯಲ್ಲಿ ತಿಳಿಯಲ್ಪಡಬೇಕಲ್ಲವೇ ಅಂತೇಳಿ ಸಾರ್ತದೆ ಯಾಕೆ ಅದು ಕಾಣುವುದಿಲ್ಲ ಸುಶುಪ್ತಿಯಲ್ಲಿ ಜಗತ್ತು ಇಲ್ಲ ಮಾಯೆಯು ಅಜ್ಞಾನ ಯಾವುದು ಕಾಣುವುದಿಲ್ಲ ಗೊತ್ತಾಗೋದಿಲ್ಲ ಹಾಗಾಗಿ ಇದ್ದರೆ ಅದರಲ್ಲಿಯೂ ಬರಬೇಕಿತ್ತು ಸತ್ಯ ಆಗಬೇಕಿದ್ದರೆ ಎಲ್ಲ ಅವಸ್ಥೆಗಳಲ್ಲೂ ಇರಬೇಕು ಯಾವುದೇ ಒಂದು ವಸ್ತು ಒಂದು ಅವಸ್ಥೆಯಲ್ಲಿ ಇಲ್ಲ ಅಂಥೇಳಿ ಆದರೆ ಅದು ನಿತ್ಯ ಸತ್ಯವಲ್ಲ ಅದು ತಾತ್ಕಾಲಿಕ ವ್ಯಾವಹಾರಿಕ ಸತ್ಯ ಅಂತೇಳಿ ಆಯಾ ವಸ್ತುಗಳಿಗೆ ಮಾತ್ರ ಮೀಸಲಾದದ್ದು ಅಂತೇಳಿ ಯಾವುದು ಪ್ರಪಂಚ ಎನ್ನತಕ್ಕಂಥದ್ದು ಹಾಗಾದರೆ ಮಾಯೆಗೆ ಕಾರಣವೇನು ಭೋಜಕ್ಕೆ ಹೇಳ್ತಾನೆ ತದುತ್ತಮ್ ಮೌನಿ ಹೇಳ್ತಾನೆ ತದುಕ್ತಂ ಅಂದರೆ ಕಾಳಿದಾಸ ವಿವರಣೆ ಕೊಡ್ತಾನೆ ಅದು ಹಿಂದೆಯೇ ಹೇಳಲ್ಪಟ್ಟಿದೆ ಮಾಯೆಗೆ ಅಜ್ಞಾನವನ್ನು ಬಿಟ್ಟು ಬೇರೆ ಕಾರಣ ಇಲ್ಲ ಮತ್ತು ತ್ರಿಕಾಲದಲ್ಲಿಯೂ ಆತ್ಮನು ಒಬ್ಬನೇ ಇರುವನು ಎಂಬ ಜ್ಞಾನ ಉಂಟಾದ ಮೇಲೆ ಮಾಯೆಯೂ ಕೂಡ ತ್ರಿಕಾಲದಲ್ಲಿಯೂ ಇಲ್ಲವೆಂದು ಸ್ಪಷ್ಟವಾಗ್ತದೆ ತ್ರಿಕಾಲದಲ್ಲಿಯೂ ಇಲ್ಲದ ಪದಾರ್ಥಕ್ಕೆ ಕಾರಣವನ್ನು ಹೇಳುವುದು ಕೇಳುವುದು ವಿವೇಕವೇ ಕಾರಣಾದಿಗಳು ಕೂಡ ಮಾಯಾಕೃತವಲ್ಲವೇ ಆದ್ದರಿಂದ ಸರ್ವ ಸಂಶಯಕ್ಕೂ ಕೊಡಲೆಯಾಗಿರುವ ಏಕತ್ವಜ್ಞಾನದಿಂದ ಕೃತಕೃತ್ಯತೆ ಉಂಟಾಗ್ತದೆ ಇದರ ಮೇಲೆ ಕೇಳಬೇಕಾದ್ದು ಹೇಳಬೇಕಾದ್ದು ಯಾವುದೂ ಇಲ್ಲ ಈ ರೀತಿಯಾಗಿ ದಶೋಪನಿಷತ್ತುಗಳ ಸಹಾರವನ್ನು ಆ ಬ್ರಾಹ್ಮಣರು ಪ್ರತಿಪಾದಿಸಿದ ಕೂಡಲೇ ಎದ್ದು ಎಂದು ಹೇಳಿ ಮಹಾರಾಜನು ರಾಣಿಯು ಕಾಳಿದಾಸನ ನೋಡುತ್ತಿದ್ದ ಹಾಗೆ ಹೊರಟು ಹೋಗಿಬಿಟ್ಟರು ಆಗ ರಾಜನು ದುಭ್ರಮೆಗೊಂಡು ಇದೇನು ಗುರುಗಳು ಹೊರಟು ಬಿಟ್ಟರು ತಿರುಗಿ ಬರುವರೆ ಎಂದು ಕಾಳಿದಾಸನ್ನು ಕೇಳುವಷ್ಟರಲ್ಲಿ ಮನೆಯ ಮುಂದೆ ಅನೇಕ ಜನರು ಮಾತನಾಡುವ ಗದ್ದಲೋಕವಿಟ್ಟು ಆಗ ಕಾಳಿದಾಸನ ಕೂಡ ಯಾವುದೊಂದು ತಿಳಿಯದವನಾಗಿ ಎಟ್ಟನ್ನು ಹೊರಗೆ ಹೋಗಿ ಸನಕಾದಿ ಮುನಿಗಳನ್ನು ಕಂಡು ಆಶ್ಚರ್ಯಪಟ್ಟರು ಅವರು ನಮ್ಮ ಗುರುಗಳಾದ ವ್ಯಾಸದೇವರು ಇಲ್ಲಿಗೆ ಬಂದರಲ್ಲ ಒಳಗಿದ್ದಾರೆಯೇ ಅಂತೇಳಿ ಕೇಳಿದಾಗ ಕಾಳಿದಾಸನವರನ್ನು ವಂದನಪೂರ್ವಕವಾಗಿ ಒಳಕ್ಕೆ ಕರೆತಂದು ಮಹಾರಾಜನಿಗೆಲ್ಲವನ್ನು ವಿವರಿಸಿದ ಆಗ ಮಹಾರಾಜ ಇದುವರೆಗೂ ನಮಗೆ ಜ್ಞಾನೋಪದೇಶವನ್ನು ಮಾಡಿದ ಮಹಾತ್ಮರು ವೇದವ್ಯಾಸದೇವರೇ ನಮಗೊಂದೂ ತಿಳಿಯಲಿಲ್ಲವಲ್ಲ ಯಾರೋ ಬ್ರಾಹ್ಮಣರು ಎಂದಲ್ವೇ ಚಿಂತಿಸಿದೀನಿ ನಾನು ಕೊಟ್ಟ ಕಾಣಿಕೆಗಳು ಯಾವುದನ್ನೂ ಪುರಸ್ಕರಿಸಲಿಲ್ಲವಲ್ಲ ವ್ಯಾಸದೇವರು ಎಂದು ತಿಳಿದಿದ್ದರೆ ಅವರಿಗೆ ಕನಕಾಭಿಷೇಕವನ್ನೇ ಮಾಡುತ್ತಿದ್ದೇನಲ್ಲ ಅಯ್ಯೋ ಕಳೆದುಕೊಂಡು ಸುಸಮಯ ಮತ್ತೆ ಬಂದೀತೆ ಅಂತೇಳಿ ಪೇಚಾಡಿದಂತೆ ಭೋಜ ಕಾಳಿದಾಸ ಹೇಳಿದ ಮಹಾಸ್ವಾಮಿ ನಾನು ಕೂಡ ತಮ್ಮಂತೆಯೇ ಮರು ಮರುಳಾದೆ ಅವರು ನನ್ನ ಗುರುವೇ ಸರಿ ಆದರೆ ಅವರನ್ನು ಯಾರೋ ಒಬ್ಬ ಬಡ ವೈದಿಕನಿಂದ ಎನಿಸಿ ತಮ್ಮಲ್ಲಿ ದ್ರವ್ಯ ಸಹಾಯವನ್ನು ಮಾಡಿಸಬೇಕೆಂದು ಕರೆತಂದನು ಯಾರನ್ನೇ ಆಗಲಿ ನೋಡಿದ ಮಾತ್ರಕ್ಕೆ ಇಂಥವ್ರು ಎಂದು ಗೊತ್ತು ಮಾಡುವುದು ಅಸಾಧ್ಯ ಪ್ರತ್ಯಕ್ಷ ಪ್ರಮಾಣ ಎಂಬ ಈ ನಮ್ಮ ಜ್ಞಾನವು ಮೂರು ಕಾಸು ಬಾಳೀತೆ ಪ್ರತ್ಯಕ್ಷವೇ ಪ್ರಮಾಣ ಅಂತೇಳಿ ಹೇಳಿದರೆ ಪರಮಾತ್ಮನು ಎಲ್ಲೆಲ್ಲಿಯೂ ಇದ್ದು ಯಾರ್ಯಾರಿಗೆ ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ರೂಪವಾದ ಸಹಾಯ ಮಾಡಬೇಕು ಅದು ಅದನ್ನು ಮಾಡ್ತಾನೆ ನಾವು ಮಾತ್ರ ಎದುರಿನಲ್ಲಿ ವ್ಯ ಇರುವ ವ್ಯಕ್ತಿಯೇ ಸತ್ಯವೆಂಬ ಭಾವನೆಯಿಂದ ಸರ್ವ ವೇಷಧಾರಿಯಾದ ಪರಮಾತ್ಮನನ್ನು ಅರಿಯುವುದಿಲ್ಲ ಅಲ್ವೇ ಇದು ಎಂಥ ಮಾಯಾವಿಲಾಸ ಮಹಾರಾಣಿ ಹೇಳ್ತಾಳೆ ಕವಿವರಿಯರೇ ನಿಮ್ಮ ಅನುಗ್ರಹದಿಂದ ವ್ಯಾಸದೇವರನ್ನೇ ನಾನು ನೋಡಿದ ಹಾಗಾಯಿತು ಸ್ತ್ರೀಯರಿಗೆ ಕೂಡ ಆತ್ಮಜ್ಞಾನವನ್ನು ಪಡೆಯಲು ಅಧಿಕಾರ ಉಂಟೆಂದು ಸಾಕ್ಷ್ಯಾದು ವೇದ ರೂಪರಾದ ವೇದವ್ಯಾಸರೇ ವ್ಯಾಸದೇವರೇ ಒಪ್ಪಿದ ಹಾಗಾಯಿತು ನಾನು ಕೃತಕೃತ್ಯೇಳು ನಮ್ಮಂಥವರ ಮೇಲೂ ಅವರ ಅನುಗ್ರಹವಿದೆಯಲ್ಲ ಇಷ್ಟೇ ಸಾಕು ಸಣಕಾದಿಗಳು ಹೇಳ್ತಾರೆ ಇದೇನು ಆಶ್ಚರ್ಯವಲ್ಲ ನಮ್ಮ ಗುರುಗಳು ಪ್ರತಿ ಕ್ಷಣದಲ್ಲಿಯೂ ಇದ್ದುಕೊಂಡು ಸರ್ವರಿಗೂ ಜ್ಞಾನವನ್ನು ಉಪದೇಶ ಮಾಡುತ್ತಾ ಮೊನ್ನೆ ದಿನ ನಮ್ಮ ಆಶ್ರಮದಿಂದ ಭೋಜ ಮಹಾರಾಜನಿಗೆ ಉಪದೇಶವನ್ನು ಕೊಡಬೇಕೆಂದು ಹೊರಟರು ಈ ದಿನ ಇಲ್ಲಿ ಇರುವೆವೆಂದು ನಮಗೆ ವಾಗ್ದಾನ ಮಾಡಿದ್ದರಿಂದ ಅವರನ್ನು ಹುಡುಕಿಕೊಂಡು ಬಂದೆವು ಈಗ ನಮ್ಮ ಆಶ್ರಮಕ್ಕೆ ಅವರು ತೆರಳಿರಬಹುದು ನಾವು ಅಲ್ಲಿಗೆ ಹೋಗಿ ಅವರ ದರ್ ಸಂದರ್ಶನವನ್ನು ಪಡೆಯುತ್ತೇವೆ ಹೀಗೆಂದು ಆ ಮುನಿಗಳಿಂದಲೂ ರಾಜನಿಂದಲೂ ಕಾಳಜಾಸನಿಂದಲೂ ಸನ್ಮಾನವನ್ನು ಹೊಂದಿ ಸ್ವಸ್ಥಾನಕ್ಕೆ ತೆರಳಿದರು ಮಹಾರಾಜನೂ ಮಹಾರಾಣಿಯು ಪರಮಾನಂದದಲ್ಲಿ ಭಗ್ನರಾಗಿ ಮಾತನಾಡುವುದಕ್ಕೆ ತೋಚದೆ ಅರಮನೆಗೆ ಹೋಗಿ ಸೇರಿದರು ವಾಚಕರೇ ಈ ಕಥೆಯನ್ನು ಹೇಳಿದ ಪುಚ್ಛ ಬ್ರಹ್ಮವಾದಿಗಳೆಂಬ ಸಾಧುಗಳಿಗೆ ನಾನು ದಂಡವು ಪ್ರಣಾಮವನ್ನು ಮಾಡಿ ಆನಂದಭರಿತವಾದ ಮನದೊಡನೆ ಹಿಂತಿರುಗಿದೆ ಯಾವ ಹುತ್ತದಲ್ಲಿ ಯಾವ ಹಾವು ಇರುವುದೋ ಯಾವ ಸಮುದ್ರ ಭಾಗದಲ್ಲಿ ಯಾವ ರತ್ನವಿರುವುದೋ ಯಾರಿಗೆ ಗೊತ್ತು ಅಂಥೇಳಿ ಈ ಒಂದು ಕೃತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಶ್ರೀಯುತ ಅರುಣಗಿರಿ ಕಾವ್ಯನಾಮಂಕಿತರು ಇದರಲ್ಲಿ ಕೆಲವು ವಾಕ್ಯಗಳನ್ನು ಕೊಡ್ತಾರೆ ಅಲ್ಲಲ್ಲಿ ಹೇಳತಕ್ಕಂಥ ಶ್ರುತಿ ವಾಕ್ಯಗಳನ್ನು ಇಲ್ಲಿ ಪೂರ್ಣವಾಗಿ ಪರಿಶಿಷ್ಟ ಪ್ರಮಾಣ ವಾಕ್ಯಗಳು ಅಂಥೇಳಿ ಪರೀಕ್ಷ ಲೋಕಾನ್ ಕರ್ಮಚಿತ್ತ ಬ್ರಾಹ್ಮಣೋ ನಿರ್ವೇದ ಮಾಯಾಸ್ತೃತ ತದ್ವಿಜ್ಞಾನರ್ಥ ಸ ಗುರುಮೇ ಸ ಗುರುಮೇವಾಭಿಗಚೇತ್ ಸತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠ ಅಂದರೆ ಮುಂಡಕೋಪನಿಕ್ಷೇತ್ರ ಒಂದು ಎರಡು ಹನ್ನೆರಡರ ಮಂತ್ರ ಇದು ಅಂದರೆ ಆ ಆತ್ಮನನ್ನು ತಿಳಿಯಲಿಕ್ಕೆ ಗುರುವನ್ನೇ ಹೊಂದಬೇಕು ಗುರುವನ್ನ ಸಮೀಪಕ್ಕೆ ಹೋಗಬೇಕು ಸಮಿತ್ಪಾಣಿಯಾಗಿ ಅಂದರೆ ಯಾಮ ಯಾಗ ಪರಿಕರಗಳನ್ನು ಹಿಡ್ಕೊಂಡು ಸಮಿತಿಗಳನ್ನು ಹಿಡಿದುಕೊಂಡು ಶ್ರೋತ್ರಿಯನ್ನು ಬ್ರಹ್ಮಶ್ರನಾದ ಗುರುವನ್ನ ಹೊಂದಬೇಕು ಶಿಷ್ಯನಾಗಿ ಅವನ ತದ್ವಿದಿ ಪ್ರಣಿಪಾತೆಯನ್ನು ಪರಿಪ್ರಶ್ನೆಯನ್ನು ಸೇವೆಯಾ ಅಂತೇಳಿ ಸೇವೆ ಮಾಡಬೇಕು ಅವರದ್ದು ಪರೀಕ್ಷೆಯ ಲೋಕಾನ್ ಕರ್ಮಚಿತಾನ್ ಕರ್ಮದಿಂದ ಉಂಟಾದಂಥ ಲೋಕಗಳನ್ನು ತಿಳಿದುಕೊಂಡು ಅಂದರೆ ಈ ಕರ್ಮ ಸಂಚಿತ ಕರ್ಮದಿಂದಾಗಿ ಈ ಲೋಕ ನಮಗೆ ಕಂಡು ಇಲ್ಲಿ ಜನ್ಮ ಮರಣ ಇತ್ಯಾದಿಗಳು ಬ್ರಾಹ್ಮಣ ನಿರ್ವೇದ ಮಾಯಸ್ತಿ ಅಕೃತಕೃತೇನ ಬ್ರಹ್ಮವಿದನು ಬ್ರಹ್ಮವನ್ನು ಬಲ್ಲವನು ನಿರ್ವೇದ ಮಾಯತ್ನಾಸ್ತಿ ಅಕೃತ ಏನು ಮಾಡಿದರೂ ಕೂಡ ಮಾಡದವನಂತೆಯೇ ಇರ್ತಾನೆ ಬ್ರಹ್ಮಜ್ಞಾನಿಯು ಯಾವುದರಿಂದಾಗಿ ನಿರ್ವೇದ ಮಾಯಾತ್ ಮಾಯನ್ನು ತಿಳಿದಿರುವುದರಿಂದ ಚೆನ್ನಾಗಿ ಬಲ್ಲವನಾದರಿಂದ, ಅವನು ಏನು ಮಾಡಿದರೂ ಮಾಡದವನಂತೆಯೇ ಇರ್ತಾನೆ ಅವನಿಗೆ ಕರ್ಮಗಳು ಅಂಟಿಕೊಳ್ಳುವುದಿಲ್ಲ ಇದನ್ನು ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಸಮಿತ್ಪಾಣಿಯಾಗಿ ಶ್ರೋತಿಯನ್ನು ಬ್ರಹ್ಮನಿಷ್ಠನವಾದ ಗುರುವನ್ನು ಆಶ್ರಯಿಸಬೇಕು ಅಂತೇಳಿ ಮುಂಡಗೋವಂಶತ್ತು ಹೇಳ್ತದೆ ಹಾಗೇ ಇನ್ನೊಂದು ಈಶಾವಾಸ್ಯ ಉಪನಿಷತ್ತಿನ ಮಂತ್ರ ಈಶಾ ಆವಾಸ್ಯಿದಗಂ ಸರ್ವ ಯತ್ಕಿಂಚಗತ್ಯನ್ ಜಗತ್ ತೇನ ತಕ್ತೇನ ಭುಂಜೀತ ಆಗದ ಕಸ ಸ್ವಿಧನ ಈಶರ್ವ ಈಶ್ವರನಿಂದಲೇ ಪರಮಾತ್ಮನಿಂದಲೇ ಆತ್ಮನಿಂದಲೇ ಇದೆಲ್ಲವೂ ಇದಂ ಸರ್ವ ಯತ್ಕಿಂಚಗತ್ಯನ್ ಜಗತ್ ಈ ಜಗತ್ತಿನಲ್ಲಿ ಏನೇನಿದೆಯೋ ಅಣ್ಣ ಕಾಷ್ಟಗಳೆಲ್ಲವೂ ವ್ಯಾಪ್ತವಾಗಿವೆ ಆವಾಂ ವ್ಯಾಪಿಸಲ್ಪಡಬೇಕು ಅಂತೇಳಿ ತಿಳಿಬೇಕು ತಿಳಿಯತಕ್ಕದ್ದು ಈಶಾ ಆವಾಂ ಈಶನಿಂದಲೇ ವಾಸಿಸಲ್ಪಡುತ್ತದೆ ಆವರಿಸಲ್ಪಟ್ಟಿದೆ ಮುಚ್ಚಲ್ಪಟ್ಟಿದೆ ಆಚ್ಛಾದಿಸಲ್ಪಟ್ಟಿದೆ ಅಣ್ಣ ರೇಣು ದೃಢ ಕಾಷ್ಟಗಳೆಲ್ಲ ಈಶ್ವರ ಅಂದರೆ ಪರಮಾತ್ಮ ಆತ್ಮ ಭಗವಂತ ತೇನ ತಕ್ತೇನ ಭುಂಜೀತಾ ಅವನಿಂದ ತ್ಯಜಿಸಲ್ಪಟ್ಟದ್ದನ್ನು ನಾವು ತಿನ್ನಬೇಕು ಅವನು ಕೊಟ್ಟದ್ದನ್ನು ನಾವು ತಿನ್ನಬೇಕು ಅಂತೇಳಿ ಮಾ ಘದ ಕಸ್ಯ ಸ್ವಿದ್ಧ ಯಾರೊಬ್ಬನ ಇನ್ನೊಬ್ಬನ ಸಂಪತ್ತಿಗೆ ಅತಿ ಆಸೆ ಪಡಬೇಡ ದುರಾಸೆ ಪಡಬೇಡ ಅತಿ ಆಸೆ ಪಡಬೇಡ ಕಸ್ಯ ಸ್ವಿಧನ ಯಾವೊಬ್ಬನ ಸಂಪತ್ತಿಗೂ ತನಗಾಗಿ ಭಗವಂತ ಏನನ್ನು ಕೊಟ್ಟಿದ್ದಾನೆ ಅದನ್ನು ಅನುಭವಿಸಿ ಇನ್ನೊಬ್ಬರ ಹಣಕ್ಕೆ ಆಸೆ ಪಡಬೇಡ ಕುರುವನ್ನೇ ಕರ್ಮಾಣಿ ಜಿ ಜೀವಿಷೇಚ್ಛತಂಸಮಾಹ ಏವಂತ ಈ ನಾಣ್ಯತೇತೋಸ್ತಿನ ಕರ್ಮ ಲಿಪ್ಯತೆ ಏನರೇ ಇದು ಎರಡನೇ ಮಂತ್ರ ಕುರುವನ್ನೇವ ಇಹ ಇಲ್ಲಿ ಈ ಲೋಕದಲ್ಲಿ ಇಹ ಲೋಕದಲ್ಲಿ ಕರ್ಮಾಣಿ ಕರ್ಮಗಳನ್ನು ಮಾಡುತ್ತಲೇ ಕರ್ತವ್ಯ ಕರ್ಮಗಳನ್ನು ನಮ್ಮ ಕರ್ತವ್ಯ ಏನಿದೆ ಅದನ್ನ ಮಾಡುತ್ತಲೇ ಜಿಜೀ ವಿಷೇತ್ ಶತಗುಂ ಸಮಾಹ ನೂರಾರು ವರ್ಷಗಳು ಬದುಕಲು ಇಚ್ಛಿಸಬೇಕು ಜೀವಿಸಲಿಕ್ಕೆ ಜಿ ಜೀವಿಷೇತ್ ಇಚ್ಛಿಸಬೇಕು ಜೀವಿಸಲಿಕ್ಕೆ ಶತಗುಂ ಸಮಾಹ ಶತಂ ಸಮಾಹ ನೂರು ವರ್ಷಗಳು ಬಾಳಲು ಇಚ್ಛಿಸಬೇಕು ಕರ್ತವ್ಯ ಕರ್ಮಗಳನ್ನು ಮಾಡುತ್ತಲೇ ಏವಂತು ಅನ್ಯಥಾ ಇತ ಅಸ್ತಿ ನ ಕರ್ಮ ನರೇ ಈ ರೀತಿ ಅಲ್ಲದೆ ಬೇರೆ ದಾರಿ ಇಲ್ಲ ಮನುಷ್ಯನಿಗೆ ನಾ ಕರ್ಮ ಲಿಪ್ಯತೆ ನರೇ ಈ ರೀತಿ ತಿಳ್ಕೊಂಡು ಮಾಡಿದರೆ ಕರ್ತವ್ಯ ಕರ್ಮ ಎನ್ನುವ ದೃಷ್ಟಿಯಲ್ಲಿ ಭಗವದರ್ಪಣ ಬುದ್ಧಿಯನ್ನು ಮಾಡ್ತಾಬಹುದು ಬಂದರೆ ಅವನಿಗೆ ಯಾವ ಕರ್ಮಗಳು ಅಂಟುವುದಿಲ್ಲ ಮನುಷ್ಯನಿಗೆ ನ ಕರ್ಮ ಲಿಪ್ಯತೆ ಲೇಪವಿಲ್ಲ ಕರ್ಮದ ಲೇಪ ವಿದ್ಯಾಂಚ ಅವಿದ್ಯಾಂಚ ಎಷ್ಟದ್ವೇದೋಭಯಗೂ ಸಹ ಅವಿದ್ಯೆಯ ಮೃತ್ಯು ತೀರ್ಥ ಆ ವಿದ್ಯೆಯ ಇದು ಕೂಡ ಈಶಾವಾಸ್ಯ ಉಪನಿಷತ್ತಿನ ಮಂತ್ರ ವಿದ್ಯೆಯನ್ನು ಅವಿದ್ಯೆಯನ್ನು ಈ ಎರಡನ್ನೂ ಕೂಡ ಯಾವನು ತಿಳಿಯುತ್ತಾನೋ ಎಸ್ ವೇದ ಉಭಯಗುಂ ಸಹ ಅವಿದ್ಯೆಯ ಅಮೃತ್ಯು ತೀರ್ಥ ಅವಿದ್ಯೆಯ ಅಮೃತಮಶ್ನುತಿ ಅವಿದ್ಯೆಯಿಂದ ಅಂದರೆ ಲೌಕಿಕವಾದಂತಹ ಯಾವ ಜ್ಞಾನ ಇದೆ ಅದು ಅವಿದ್ಯೆ ಅಂತೇಳಿ ಹೇಳ್ಬಿಡ್ತದೆ ಅಜ್ಞಾನ ಮಾಯೆ ಅದರಿಂದ ಮೃತ್ಯು ತೀರ್ಥ ಮೃತ್ಯುವನ್ನು ದಾಟಿ ವಿದ್ಯೆಯ ಅಮೃತ ಅಷ್ಣುತಿ ಅವಿದ್ಯೆ ಎಂಬ ಮೃತ್ಯುವನ್ನು ದಾಟಿ ವಿದ್ಯೆಯನ್ನು ಹೊಂದಿದನು ಅಮೃತತ್ವವನ್ನು ಪಡೆಯುತ್ತಾನೆ ಅವಿದ್ಯೆ ಮೃತ್ಯು ತುಲ್ಯವಾದದ್ದು ಅದಕ್ಕೆ ಅದು ಶಾಶ್ವತವಲ್ಲ ಅಜ್ಞಾನ ಅದನ್ನು ಆ ಅಜ್ಞಾನ ಮೃತ್ಯುವನ್ನು ಕಳೆದು ಜ್ಞಾನದ ಅಮೃತತ್ವವನ್ನು ಹೊಂದುತ್ತಾನೆ ಯಾರು ವಿದ್ಯೆ ಮತ್ತು ಅವಿದ್ಯೆಯನ್ನು ಸರಿಯಾಗಿ ತಿಳಿತಾನೋ ಯಾವುದು ಆತ್ಮ ಯಾವುದು ಅನಾತ್ಮ ಯಾವುದು ನಿತ್ಯ ಯಾವುದು ಅನಿತ್ಯ ಯಾವುದು ಸತ್ಯ ಯಾವುದು ಮಿಥ್ಯ ಎಂಬುದನ್ನು ಯಥಾರ್ಥವಾಗಿ ವಿವೇಕವುಳ್ಳವನಾಗಿ ವಿವೇಚಿಸ್ತಾನೋ ಅವನು ಆ ವಿದ್ಯೆಯನ್ನು ಕಳಕೊಂಡು ವಿದ್ಯೆಯನ್ನು ಹೊಂದುತ್ತಾನೆ ಮೃತ್ಯುವನ್ನು ಕಳಕೊಂಡು ಅಮೃತತ್ವವನ್ನು ಹೊಂದುತ್ತಾನೆ ಮೃತ್ಯುವನ್ನು ದಾಟಿ ಅನ್ಯ ಅವಿದಿತ ಶುಶ್ರೂಮ ಪೂರ್ವೇಶಾಂ ಯೇನ ತದ ತದ್ವ್ಯಾಚಕ್ಷಿರೇ ಇದು ಕೇನೋ ಪರಿಷತ್ತಿನ ಒಂದು ಒಂದು ನಾಲ್ಕನೇ ಮಂತ್ರ ಅನ್ಯದೇವತದ್ವಿತಾದ ಅಥೋ ಅವಿದಿತ ಅಧೀ ವಿದಿತ ತಿಳಿದದ್ದು ಹಾಗೆ ಅವಿದಿತ ತಿಳಿಯದೇ ಇರತಕ್ಕಂಥದ್ದು ಇವೆರಡಕ್ಕಿಂತಲೂ ಹೊರತಾದದ್ದು ತಿಳಿದಿರುವುದು ತಿಳಿಯದೇ ಇರುವುದು ಇವೆರಡನ್ನು ಮೀರಿದಂಥದ್ದಾವುದು ಅದೇ ತತ್ವ ಇತಿ ಶುಶ್ರೂಮ ಪೂರ್ವೇಶಾಂ ಯೇ ನಹ ತದ್ ವ್ಯಾಚಕ್ಷಿರೇ ಇದನ್ನು ನಾವು ಹಿಂದಿನವರಿಂದ ಕೇಳಿ ಬಲ್ಲೆವು ಇತಿ ಶುಶ್ರೂಮ ಈ ರೀತಿ ನಾವು ಕೇಳಿದ್ದೇವೆ ಪೂರ್ವೇಶಾಂ ಹಿಂದಿನವರಿಂದ ಯೇ ನಃ ತದ್ವ್ಯಾಚಕ್ಷಿರೇ ಯಾವ ಪೂರ್ವಜರು ನಮಗೆ ಇದನ್ನು ಹಿಂದಿನವರು ಹೇಳಿದ್ದಾರೆ ಅಂಥೇಳಿ ನಮ್ಮಿಂದ ಹಿಂದಿನವರು ಪೂರ್ವಜರು ಹೇಳಿದ್ದಾರೆ ಇದನ್ನು ಅಂದರೆ ತಿಳಿದಿರುವುದು ತಿಳಿಯದಿರುವುದು ಎರಡನ್ನೂ ಮೀರಿದ ಇನ್ನೊಂದು ಇದೆ ಅಂಥೇಳಿ ಪ್ರಪಂಚೋ ಯದಿ ವಿದ್ಯೆತ ನಿವರ್ತೇತನ ಸಂಶಯಃ ಮಾಯಾ ಮಾತ್ರಂ ಇದಂ ದ್ವೈತಮದ್ವೈತಂ ಪರಮಾರ್ಥತಃ ಮಾಂಡುಕ್ಯ ಕಾರಿಕ ಮಾಂಡುಕ್ಯ ಕಾರಿಕೆ ಗೌಡಪಾದ ಕಾರಿಕೆ ಗೌಡಪಾದರು ಬರೆದಿರ್ತಕ್ಕಂಥದ್ದು ಶಂಕರರ ಪರಮ ಗುರುಗಳು ಶಂಕರರ ಗುರುಗಳು ಗೋವಿಂದ ಭಗವತ್ಪಾದರು ಅವರ ಗುರುಗಳು ಗೌಡಪಾದಾಚಾರ್ಯರು ಅವರ ಅವರು ಬರೆದ ಮಾಂಡುಕ್ಯ ಉಪನಿಷತ್ತಿನ ಕಾರಿಕೆಗಳು ಅಂತೇಳಿ ಅದರಲ್ಲಿ ಒಂದು ಅದರಲ್ಲಿ ಬರ್ತದೆ ಪ್ರಪಂಚವು ಯು ವಿದ್ಯೇತ ನಿವರ್ತೇತ ನ ಸಂಶೇಹ ಪ್ರಪಂಚವು ಒಂದು ವೇಳೆ ಇದೆ ಅಂತೇಳಿ ಆದರೆ ಅದು ಇಲ್ಲದೇ ಆಗಬೇಕಾಗ್ತದೆ ಸಂಶಯವಿಲ್ಲ ಮಾಯಾ ಮಾತ್ರ ಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ ಈ ದ್ವೈತವು ಯಾವುದಿದೆಯೋ ಅದೆಲ್ಲ ಮಾಯಾ ಮಾತ್ರವಾದದ್ದು ದ್ವೈತ ಅಂದರೆ ದ್ವಂದ್ವಗಳು ಎರಡೆರಡು ಇರತಕ್ಕಂಥದ್ದು ನಾನು ಮತ್ತು ನೀನು ನಾನು ಮತ್ತು ಪ್ರಪಂಚ ಹೀಗೆ ಎರಡೆರಡು ಯಾವುದಿದೆ ಇದೆಲ್ಲ ಮಾಯೆ ಮಾತ್ರ ಅದ್ವೈತಂ ಪರಮಾರ್ಥತಃ ಪರಮಾರ್ಥತೆಯಿಂದ ನೋಡಿದರೆ ಅವೆಲ್ಲವೂ ಒಂದೇ ಎಲ್ಲರೊಳಗೆ ಇರತಕ್ಕಂಥದ್ದು ಒಂದೇ ತತ್ವ ಎರಡಿಲ್ಲ ಸ್ವಪ್ನಾಂತ ಜಾಗರಿತಾಂತಂ ಚೋಭೋ ಯೇನ ಅನುಪಶ್ಯತಿ ಮಹಾಂತಂ ವಿಭುಮಾ ಆತ್ಮನ ಮತ್ವಾ ಧೀರೋ ನ ಶೋಚತಿ ಕಠೋಪನಿಷತ್ತಿನ ಮಂತ್ರ ಎರಡು ಒಂದು ನಾಲ್ಕು ಚ ಉಭೋ ಯೇನ ಅನುಪಶ್ಯತಿ ಮಹಾಂತಂ ವಿಭುಮ ಆತ್ಮನ ಮತ್ವ ಧೀರ ನ ಶೋಚತಿ ಸ್ವಪ್ನದ ಕೊನೆಯನ್ನು ಸ್ವಪ್ನದ ಈಗ ವೇದಾಂತ ಅಂದರೆ ಏನು ವೇದದ ಯಥಾರ್ಥತೆ ಯಥಾರ್ಥತೆ ಉಪನಿಷತ್ತು ವೇದಾಂತ ಅಂತೇಳಿ ಹಾಗೆ ಸ್ವಪ್ನ ಅಂತ ಅಂದರೆ ಸ್ವಪ್ನದ ಯಥಾರ್ಥತೆ ಜಾಗರಿತ ಅಂತಂದರೆ ಎಚ್ಚರದ ಅವಸ್ಥೆಯ ಯಥಾರ್ಥತೆ ಏನು ಅಂತೇಳಿ ಈ ಎರಡನ್ನು ಯಾರು ಕಾಣ್ತಾನೋ ಪರಮಾರ್ಥವನ್ನು ಯಾರು ಕಾಣ್ತಾನೋ ಈ ಎರಡು ಯಾರು ಕಾಣ್ತಾನೋ ಅವನು ಮಹಾಂತಂ ವಿಭುಂ ಆತ್ಮಾನಂ ಮತ್ವ ಅಂತಹ ಧೀರನು ನ ಶೋಚತಿ ಹೊಂದುವುದಿಲ್ಲ ದುಃಖವನ್ನು ಕಳ್ಕೊಳ್ತಾನೆ ಶೋಕ ವಿಮುಕ್ತನಾಗ್ತಾನೆ ಮಹಾಂತನಾದಂತಹ ಮಹಾನ್ ಆದಂತಹ ವಿಭುವಾದಂತಹ ಪ್ರಭುವಾದಂತಹ ಆತ್ಮನ್ನ ತಿಳಿದು ಅವನು ಅಂತಹ ಧೀರನು ದುಃಖವನ್ನು ಕಳ್ಕೊಳ್ತಾನೆ ಪರಮೇವಾ ಅಕ್ಷರಂ ಪ್ರತಿಪದ್ಯತೆ ಸೋಹ ವೈ ತದಕ್ಷಾ ಶರೀರಮಲೋಹಿ ಶುಭ್ರಮಕ್ಷರಂ ವೇದಯತೆ ಯಸ್ತು ಸೋಮ್ಯ ಸರ್ವರ್ವರ್ವತಿ ತದೇಶ ಶ್ಲೋಕ ಪ್ರಶ್ನೋ ಪಾಲ್ಕು ಹತ್ತು ಪರಮೇವ ಅಕ್ಷರಂ ಪ್ರತಿಪದ್ಯತೆ ಸಹ ಯ ಹೈ ತತ್ ಅಚ್ಛಾಶಿ ಅಶ ಯಾವ ಆ ನೆರಳಿಲ್ಲದ ಅಶರೀರಂ ಶರೀರವಿಲ್ಲದ ಅಲೋಹಿತಂ ಕೆಂಪಲ್ಲದ ಅಥವಾ ಬಣ್ಣವಿಲ್ಲದ ಶುಭ್ರಂ ಶುಭ್ರವಾದ ಅಕ್ಷರಂ ನಾಶವಿಲ್ಲದ ವಿ ಏವ ಅಕ್ಷರಂ ಶ್ರೇಷ್ಠವಾದ ಆ ಅಕ್ಷರ ತತ್ವವನ್ನು ಪ್ರತಿಪದ್ಯತೆ ಯಾವನ್ನು ಅರಿಯುತ್ತಾನೋ ಹೊಂದುತ್ತಾನೋ ವೇದಯತೆ ತಿಳಿಯುತ್ತಾನೋ ಎಸ್ತು ಸೌಮ್ಯ ಎಲೇ ಸೋಮ ಸೌಮ್ಯನೇ ಮಗುವೇ ಸಹ ಅವನು ಸರ್ವಜ್ಞ ಸರ್ವ ಬಾವತಿ ಸದೇಶ ಶ್ಲೋಕ ಅವನು ಎಲ್ಲವನ್ನೂ ಬಲ್ಲವನು ಎಲ್ಲವೂ ತಾನೇ ಆತ್ಮ ಅವನೇ ಆತ್ಮಸ್ವರೂಪನಾಗ್ತಾನೆ ಆತ್ಮಸ್ವರೂಪ ತಿಳಿದರೆ ಅವನು ಆತ್ಮವೇ ಆಗಿಬಿಡ್ತಾನೆ ಬ್ರಹ್ಮವೇ ಆಗಿಬಿಡ್ತಾನೆ ಬ್ರಹ್ಮವ ಬವತಿ ಬ್ರಹ್ಮವಿದ್ ಬ್ರಹ್ಮ ಭವತಿ ಅಂತೇಳಿ ಹೇಳಿದಾಗ ಬ್ರಹ್ಮಾರಿ ರೀತ ಬ್ರಹ್ಮವೇ ಆಗಿಬಿಡ್ತಾನೆ ಇದು ಪ್ರಶ್ನೋಪನತ್ತು ಇನ್ನು ಪ್ರಶ್ನೋಪನ ಇನ್ನೊಂದು ನಾಲ್ಕು ಹನ್ನೊಂದರದ್ದು ವಿಜ್ಞಾನತ್ಮ ಸಹ ದೇವಶ್ಚ ಸರ್ವೈಸ್ ಪ್ರಾಣ ಭೂತ ಸಂತ್ರ ತದಕ್ಷರಂ ವೇದಯತೆ ಯಸ್ತು ಸೋಮ್ಯ ಸರ್ವರ್ವರ್ವೇವಾ ವಿಶೇತಿ ವಿಜ್ಞಾನತ್ಮ ಸಹ ದೇವಶ್ಚ ಸರ್ವೈ ಪ್ರ ಭೂತ್ರಷ್ಟ ವಿಜ್ಞಾನತ್ಮನು ಆಧಂತಹ ಯಾವನು ದೇವತೆಗಳಿಂದಲೂ ಎಲ್ಲರಿಂದಲೂ ಪ್ರಾಣಭೂತಗಳು ಇವುಗಳಿಂದೆಲ್ಲ ಕೂಡಿಕೊಂಡು ಎಲ್ಲಿರ್ತಾನೋ ತದ ಅಕ್ಷರಂ ಅಂತಹ ಅಕ್ಷರ ಸ್ವರೂಪನಾದ ವಿಜ್ಞಾನ ಆತ್ಮನು ವಿಜ್ಞಾನ ಸ್ವರೂಪನಾದ ಜ್ಞಾನಸ್ವರೂಪನಾದ ಸ್ವರೂಪನಾದ ಸತ್ ಚಿತ್ ಆನಂದ ಸ್ವರೂಪನಾದ ಆತ್ಮನು ಯಾವನಿದ್ದಾನೋ ಅಂತಹ ಅಕ್ಷರವನ್ನು ಜ್ಞಾನವಿಲ್ಲ ಅಂದರೆ ನಾಶವಿಲ್ಲದಿರತಕ್ಕಂತಹ ಆ ಅಕ್ಷರ ತತ್ವವನ್ನು ಕ್ಷರತ್ನ ಕ್ಷರತಿ ಇತಿ ಅಕ್ಷರ ಅಕ್ಷರಂ ಅದನ್ನ ವೇದ ಇದೆ ಅವನು ತಿಳಿಯುತ್ತಾನೋ ಯಸ್ತು ಸೌಮ್ಯ ಸ ಸರ್ವಜ್ಞ ಸರ್ವೇವ ಆವಿಶೇತಿ ಅವನು ಸರ್ವಜ್ಞನು ಎಲ್ಲವನ್ನೂ ಪ್ರವೇಶಿಸಿದವನು ಆಗ್ತಾನೆ ಅವನೇ ಎಲ್ಲವನ್ನು ಪ್ರವೇಶಿಸಿದ ಆತ್ಮಸ್ವರೂಪಿ ಆಗ್ತಾನೆ ಎಲ್ಲವನ್ನು ಬಲ್ಲವನು ಆಗ್ತಾನೆ ಇನ್ನು ದ್ವಾಸುಪರ್ಣಾಸ ವಿಜಾಸ ಖಾಜಾ ಸನಂ ವೃಕ್ಷ ಪರಿಶಸ್ವ ಜಾತೆ ತಯೋರನ್ಯ ಪಿಪ್ಪಲಂ ಸ್ವಾಧ್ವತ್ಯನಶ್ನನ್ನನ್ಯೋ ಅಭಿಜಾಕೀತಿ ಅಂತ ಹೇಳಿ ಐತರ ಬರ್ತದೆ ದ್ವಾ ಸುಪರ್ಣ ಸಯುಜ ಸಖ ಎರಡು ಮಿತ್ರರು ಎರಡು ಪಕ್ಷಿಗಳು ಮಿತ್ರರು ಒಂದು ಜೋಡಿ ಅಂತೇಳಿ ಹೇಳ್ತಾರೆ ದ್ವ ಸಯುಜ ಸಯುಖ್ ಅಂದರೆ ಜೋಡಿ ಸಖ ಅಂದರೆ ಮಿತ್ರರು ದ್ವಾ ಎರಡು ಸುಪರ್ಣ ಅಂದರೆ ಒಳ್ಳೆಯ ರೆಕ್ಕೆಗಳಿರುವ ಪಕ್ಷಿಗಳು ಸಮಾನಂ ವೃಕ್ಷಂ ಪರಿಷಸ್ವಜಾತೆ ಇವೆರಡು ಸಮಾನವಾಗಿ ಅಂದರೆ ಸಮಾನಂ ವೃಕ್ಷಂ ಅಂದರೆ ಒಂದೇ ವೃಕ್ಷದಲ್ಲಿ ಇವೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅವು ಎರಡರಲ್ಲಿ ಒಂದು ತಯೋ ಅನ್ಯ ಒಂದು ಪಿಪ್ಪಲಂ ಸ್ವಾದ್ವತ್ತಿ ಅತ್ತಿ ಹಣ್ಣನ್ನು ತಿನ್ನುತ್ತಾ ಇದೆ ಆ ಮರದಲ್ಲಿರುವ ಹಣ್ಣನ್ನು ರುಚಿ ಮಾಡಿಕೊಂಡು ತಿಂತಾಯಿದೆ ಸ್ವಾದು ಅತ್ತಿ ರುಚಿ ರುಚಿಯಾಗಿ ತಿಂತಾಯಿದೆ ಅನಶ್ನನ್ ಅನ್ಯ ಅಭಿಜಾ ಕಶೀತಿ ತಿನ್ನದೇ ಇರತಕ್ಕಂತಹ ಇನ್ನೊಂದು ಪಕ್ಷಿ ಇದನ್ನೆಲ್ಲ ಸಾಕ್ಷಿಯಾಗಿ ನೋಡ್ತಾ ಇದೆ ಅಂದರೆ ಶರೀರದಲ್ಲಿ ಜೀವಭಾವ ಎಲ್ಲಿವರೆಗೂ ಇರ್ತದೋ ಆವಾಗ ಆ ಜೀವಭಾವಕ್ಕೆ ಹೇಳ್ತಕ್ಕಂಥದ್ದು ಅದು ಹಣ್ಣನ್ನು ತಿಂತಾ ಇದೆ ಅಂದರೆ ಬದುಕನ್ನು ಅನುಭವಿಸ್ತಾ ಇರತಕ್ಕಂಥದ್ದು ಆತ್ಮಭಾವಕ್ಕೆ ಏನಿದೆ ಅದು ಸಾಕ್ಷಿ ಸ್ವರೂಪ ಮಾತ್ರ ಹಾಗಾಗಿ ನಾವು ನಿಜವಾಗಿ ಸಾಕ್ಷಿ ಸ್ವರೂಪರು ನಾವು ಜೀವಭಾವದಲ್ಲಿರ್ತಕ್ಕಂಥದ್ದು ಕೇವಲ ಮಿಥ್ಯಾ ಮಾಯೆ ನಾವು ಅನುಭವಿಸುವಲ್ಲ ಕರ್ತೃ ಅಲ್ಲ ಭೋಗ್ತೃ ಅಲ್ಲ ನಿಜವಾಗಿ ನಾವು ಆತ್ಮಸ್ವರೂಪರು ಸಾಕ್ಷಿ ಸ್ವರೂಪರು ಮಾತ್ರ ಎಲ್ಲವನ್ನು ನೋಡ್ತಾ ಇರತಕ್ಕಂಥದ್ದು ಆಯಾ ಇಂದ್ರಿಯಗಳು ಆಯಾ ವಿಷಯಗಳಲ್ಲಿ ವರ್ತಿಸ್ತಾ ಇ ಹೊರತು ನಾನಲ್ಲ ನಾನು ಅವುಗಳೆಲ್ಲದಕ್ಕೂ ಸಾಕ್ಷಿ ಸ್ವರೂಪನಾದ ಆತ್ಮಸ್ವರೂಪ ಅಂತೇಳಿ ತಿಳಿಯಬೇಕು ಅಂತೇಳಿ ಇದರ ಅರ್ಥ ಇನ್ನು ಮಾಂಡುಕ್ಯ ಉಪನಿಷತ್ತಿನಲ್ಲಿ ಹೇಳ್ತದೆ ಏಳನೇ ಮಂತ್ರ ನಾ ಅಂತಃ ನ ಬಹಿ ಪ್ರಜ್ಞೆ ನ ಶ ನೋಭಯತಃ ನ ಪ್ರಜ್ಞಾ ನಘನಂ ನ ಪ್ರಜ್ಞೆ ನ ಪ್ರಜ್ಞಂ ಅದೃಶ್ಯಂವ್ಯವಯ ಅದೃಶ್ಯಂ ಅವ್ಯವಹಾರ್ಯ ಅಗ್ರಕ್ಷ್ಯಮಲಕ್ಷಣ ಅಚಿತ್ಯಮ್ಯ ಅವ್ಯಪದೇಶ್ಯ ಏಕಾತ್ಮಪ್ರತ್ಯ ಸಾರಂ ಪ್ರಪಂಚೋಪಶಮಂ ಶಾಂತಿ ಶ್ಯೋಮದ್ವೈತ ಚತುರ್ಥಂ ಮನ್ಯಂತೆ ಸ ಆತ್ಮ ಸವಿಜ್ಞೇಯ ಅಂತೇಳಿ ಇದು ಮಾಂಡುಕ್ಯೋಪನಿಷತ್ತಿನ ಮಂತ್ರ ಅಂದರೆ ನಂತಃ ಪ್ರಜ್ಞೆ ಒಳಗಿನ ಪ್ರಜ್ಞೆ ತಿಳುವಳಿಕೆಯೂ ಅಲ್ಲ ನ ಬಹಿಷ್ ಪ್ರಜ್ಞಂ ಹೊರಗಿನ ತಿಳುವಳಿಕೆಯೂ ಅಲ್ಲ ನ ಉಭಯತಃ ಪ್ರಜ್ಞೆ ಈ ಹೊರಗೆ ಎರಡೂ ಅಲ್ಲ ಎರಡು ತಿಳುವಳಿಕೆಗಳು ಅಲ್ಲ ನ ಪ್ರಜ್ಞಾನ ಘನಂ ನ ಪ್ರಜ್ಞಂ ನ ಅಪ್ರಜ್ಞಂ ಪ್ರಜ್ಞಾನ ಘನವಾದದ್ದು ಅಲ್ಲ ಜ್ಞಾನದ ತುಂಡು ಘನ ಗಟ್ಟಿ ಜ್ಞಾನ ನಿಧಿಯೂ ಅಲ್ಲ ನ ಪ್ರಜ್ಞಂ ಪ್ರಜ್ಞನೂ ಅಲ್ಲ ನ ಅಪ್ರಜ್ಞಂ ಅಪ್ರಜ್ಞನೂ ಅಲ್ಲ ಬೋಧವೂ ಅಲ್ಲ ಬೋಧ ಇಲ್ಲದಿರುವಿಕೆಯೂ ಅಲ್ಲ ಇದು ಯಾವುದೂ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಯಾವುದು ಆತ್ಮದ ಸ್ವರೂಪ ಅದೃಶ್ಯಂ ಕಣ್ಣಿಗೆ ಕೊ ತೋರದೇ ಇರತಕ್ಕಂಥದ್ದದು ಅವ್ ಅವ್ಯವಹಾರ್ಯಂ ವ್ಯವಹಾರಕ್ಕೆ ಸಿಗದೇ ಇರತಕ್ಕಂಥದ್ದು ಅಗ್ರಾಹ್ಯಂ ಇಂದ್ರಿಯ ಗ್ರಾಹ್ಯವಾದದ್ದಲ್ಲ ಕಣ್ಣು ಕಿವಿ ಮೂಗು ನಾಲ್ಕಿ ಚರ್ಮ ವಾಕ್ಪಾಣಿಪಾದ ಪಾಯ ಉಪಸ್ಥ ಈ ಪಂಚ ಜ್ಞಾನೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳಿಗೂ ಗ್ರಾಹ್ಯವಾದದ್ದಲ್ಲ ಅಲಕ್ಷಣಂ ಯಾವುದೇ ಲಕ್ಷಣ ಇಲ್ಲ ಅದಕ್ಕೆ ಅದು ಇಂಥದ್ದು ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆತ್ಮವನ್ನು ಅದು ಹೀಗಿದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲಕ್ಷಣಂ ಅಚಿಂತ್ಯಂ ಚಿಂತೆಗೆ ಚಿಂತನೆಗೆ ಸಿಲುಕದ್ದು ಮನಸಿನ ಕಲ್ಪನೆಗೆ ನಿಲುಕದ್ದು ಅನೂಹ್ಯವಾದ್ದು ಅವ್ಯಪದೇಶ್ಯಂ ಇಂತಹ ಕಡೆ ಇದೆ ಅಂತೇಳಿ ಕೂಡ ಸಾಧ್ಯ ಇಲ್ಲ ಒಂದು ದೇಶದಲ್ಲಿದೆ ಒಂದು ಪ್ರದೇಶದಲ್ಲಿದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅಡ್ರೆಸ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅವ್ಯಪದೇಶ್ಯಂ ಏಕ ಆತ್ಮಪ್ರತ್ಯಯ ಸಾರಂ ಒಂದೇ ಒಂದಾಗಿ ಅದ್ವಿತೀಯವಾದಂತಹ ಆತ್ಮಪ್ರತ್ಯಯ ಸಾರಂ ಆತ್ಮವೆಂಬ ಹೆಸರುಳ್ಳದ್ದು ಆತ್ಮವೆಂಬ ಗುರುತು ಉಳ್ಳದ್ದು ಪ್ರಪಂಚೋಪಶಮಂ ಈ ಪ್ರಪಂಚವೆಂಬ ಮಾಯೆಯನ್ನು ಇಲ್ಲವಾಗಿಸ್ತಕ್ಕಂಥದ್ದು ಯಾವುದನ್ನಂತೇಳಿದರೆ ಪ್ರಪಂಚವು ಮಿಥ್ಯೆ ಅಂತೇಳಿ ಅರಿವಾಗ್ತದೋ ಅಂಥದ್ದು ಶಾಂತಂ ಅಂದರೆ ಶಾಂತಸ್ವರೂಪವಾದದ್ದು ಅಂದರೆ ಮನಸ್ಸು ಯಾವಾಗ ಅತ್ಯಂತ ಪ್ರಶಾಂತ ಸ್ಥಿತಿಗೆ ಹೋಗ್ತದೋ ಮನಸ್ಸು ಯಾವಾಗ ಶಮನಗೊಳ್ಳುತ್ತದೆ ಅಂದರೆ ಶಮ ಅಂದರೆ ಮನಸ್ಸಿನ ನಿಯಂತ್ರಣ ಮನಸ್ಸು ಸಂಪೂರ್ಣ ನಿಯಂತ್ರಣ ಸ್ಥಿತಿಗೆ ಬಂದಾಗ ಆತ್ಮ ಆತ್ಮತತ್ವ ಶಿವಂ ಅತ್ಯಂತ ಮಂಗಲ ಸ್ವರೂಪವಾದದ್ದು ಅದ್ವೈತಂ ಎರಡಿಲ್ಲದ್ದು ಏಕಮೇವ ಅದ್ವಿತೀಯವಾದದ್ದು ಚತುರ್ಥಂ ಅಂದರೆ ಮೂರು ಅವಸ್ಥೆಗಳನ್ನು ಮೀರಿದ್ದು ಮೂರು ಗುಣಗಳನ್ನು ಮೀರಿದ್ದು ಹೇಗೆ ಎಲ್ಲ ಭೇದವನ್ನು ಮೀರಿದ್ದು ಅಂತೇಳಿ ಅರ್ಥ ಸ್ವಪ್ನ ಜಾಗೃತಿ ಶಕ್ತಿಗಳನ್ನು ಮೀರಿದ್ದು ಸತ್ವರಜತಮಗಳನ್ನು ಮೀರಿದ್ದು ಇತ್ಯಾದಿ ಚತುರ್ಥಂ ನಾಲ್ಕನೆಯದು ಅಂತ ಅಂತ ಹೇಳ್ತಾರೆ ಮನ್ನಂತೆ ತಿಳಿಯುತ್ತಾರೆ ಅವನನ್ನು ಸಹ ಆತ್ಮ ಸಹ ವಿಜ್ಞೇಯಃ ಅವನೇ ಆತ್ಮನು ಅವನೇ ತಿಳಿಯಲ್ಪಡತಕ್ಕವನು ವಿಜ್ಞೇಯ ಜ್ಞಾತು ಯೋಗ್ಯ ವಿಶೇಷೇಣ ಜ್ಞೇಯ ವಿಶೇಷವಾಗಿ ತಿಳಿಯಲ್ಪಡ್ತಕ್ಕವನು ಅವನೇ ಆತ್ಮ ಅಂಥೇಳಿ ಮಾಂಡಿಕ ಉಪನಿಷತ್ ಹೇಳ್ತದೆ ಯೇ ವೈಷತ್ೈತ್ರಿ ಉಪನಿಷತ್ಯರಡು ಏಳು ಯದ್ಯೇ ವೈಷ ಎಸ್ ಅದೃಶ್ಯೆ ಅನಾತ್ಮ್ಯೆ ಅನರು ಅನಿಲಯೇ ಅಭಯ ಪ್ರತಿಷ್ಠಾ ವಿಂದತೆ ಅಥ ಸೋ ಭಯಂಗತಿ ಯೇ ವೈಷ ಎಸ್ರಮಂತರ ಕೂರುತ್ತಥ ತವತಿ ಅಂದರೆ ಯದಿ ಎನ್ ಅದೃಶ್ಯೆ ಅನಾತ್ಮ್ಯೆ ಅನಿರು ಅನಿಲೇ ಅಭಯಂ ಪ್ರತಿಷ್ಠಾ ವಿಂದತೆ ಅಥ ಸಹ ಅಭಯಂಗತೀ ಯಾವಾಗ ಈ ಆತ್ಮನನ್ನು ತಿಳಿಯುತ್ತಾನೋ ಆವಾಗ ಅವನು ಅಭಯವನ್ನು ಹೊಂದುತ್ತಾನೆ ಯಾವುದೇ ಭಯವಿಲ್ಲದೋನಾಗ್ತಾನೆ ಯದಾಹಿ ಏಷೇ ಏತಸ್ಮಿನ್ ಅದೃಶ್ಯ ಈ ಅದೃಶ್ಯವಾದ ಕಣ್ಣಿಗೆ ತೋರದಂತಹ ಅನಾತ್ಮೀಯೇ ಅಂದರೆ ತನ್ನ ಈ ಶರೀರವಲ್ಲದಂತಹ ಇಲ್ಲಿ ಆತ್ಮ ಅಂತ ಹೇಳಿದರೆ ಇದ್ದಾರೆ ಈ ಯಾವ ಕಣ್ಣಿಗೆ ತೋರ್ತಕ್ಕಂಥ ಶರೀರ ಯಾವುದಿದೆ ಅದನ್ನು ಹೊರತುಪಡಿಸಿದಂತಹ ಅನಿರುಕ್ತೇ ಯಾವುದನ್ನು ನಿರ್ವಚಿಸಲು ಸಾಧ್ಯವಿಲ್ಲವೋ ಇಂಥದ್ದು ಅಂತೇಳಿ ಲಕ್ಷಣ ಹೇಳಲಿಕ್ಕೆ ಅದನ್ನು ನಿರ್ವಚನ ಮಾಡಲಿಕ್ಕೆ ಸಾಧ್ಯವಿಲ್ಲವೋ ಅಂತಹ ಅನಿಲ ಏ ಯಾವುದಕ್ಕೆ ನಿಲಯ ಮನೆಯಿಂದಳಿ ಇಲ್ಲವೋ ಅನಿಕೇತನವೋ ಯಾವುದು ವಿಶ್ವವ್ಯಾಪಿಯೋ ಅಭಯಂ ಪ್ರತಿಷ್ಠಾಂ ವಿಂದತೆ ಅದನ್ನು ಯಾವನು ತಿಳಿತಾನೋ ಅಂಥವನು ಅಭಯವನ್ನು ಪ್ರತಿಷ್ಠೆಯನ್ನು ಹೊಂದುತ್ತಾನೆ ಬ್ರಹ್ಮವನ್ನು ಪಡೆಯುತ್ತಾನೆ ಅಭಯವನ್ನು ಹೊಂದುತ್ತಾನೆ ಯದಾಹಿ ಏ ವೈಶ ಏತಸ್ಮಿನ್ ಉದರಂ ಅಂತರಂ ಕುರಿತು ಯಾವನು ಈ ಜಗತ್ತಿಗೂ ಮತ್ತು ಈ ಆತ್ಮತತ್ವಕ್ಕೂ ಅಂತರವನ್ನು ವ್ಯತ್ಯಾಸವನ್ನು ಕಾಣುತ್ತಾನೋ ಅಂದರೆ ದ್ವೈತ ಭಾವದಿಂದ ನೋಡ್ತಾನೋ ನಾನು ಬೇರೆ ಜಗತ್ತು ಬೇರೆ ಆತ್ಮ ಬೇರೆ ದೇಹ ಬೇರೆ ಅಥವಾ ಎಲ್ಲ ಅಂತರವನ್ನು ವ್ಯತ್ಯಾಸವನ್ನು ನಾನು ಬೇರೆ ನೀನು ಬೇರೆ ಲೋಕದಲ್ಲಿ ಬೇರೆ ಬೇರೆ ಜನ ಇದ್ದಾರೆ ಅಂತೇಳಿ ಯಾವಂತಳೀತಾನು ಅಥ ತಸ್ಯ ಭವಂ ಭಯಂಭತಿ ಹಾಗೆ ತಿಳಿಯೋದ್ರಿಂದಾಗಿ ಇನ್ನೊಬ್ಬರಿಂದ ತನಗೇನಾದರೂ ತೊಂದರೆ ಆಗ್ಬೋದೋ ಇನ್ನೊಂದು ವಸ್ತುವಿನಿಂದ ಇನ್ನೊಂದು ವಿಷಯದಿಂದ ತನಗೆ ತೊಂದರೆ ಆಗ್ಬೋದು ಅಂಥೇಳಿ ಭಯ ಉಂಟಾಗ್ತದೆ ಯಾವಾಗ ಅದ್ವೈತ ಭಾವನೆ ಬರ್ತದೋ ಸಂಪೂರ್ಣ ಆವಾಗ ಅವನು ಆ ಹೊಂದುತ್ತಾನೆ ತೈತಿರು ಉಪನಿಷತ್ತಿನ ಎರಡು ಎಂಟನೇ ಮಂತ್ರ ಹೇಳ್ತದೆ ಸ ಯಶ್ಚಲಯಂ ಪುರುಷೇ ಯಶ್ಚ ಸಾವ್ ಸ ಏಕಹ ಅವನು ಯಾವನು ಈ ಪುರುಷನಿದ್ದಾನೆ ಯಹ ಚಾವ್ ಆದಿತ್ಯೇ ಎಲ್ಲಿ ನಮ್ಮ ಶರೀರದಲ್ಲಿ ಯಾವನಿದ್ದಾನೋ ಅವನು ಆ ಸೂರ್ಯನಲ್ಲೂ ಇದ್ದವ ಇರುವವನು ಅವನು ಒಬ್ಬನೇ ಬೆಳಗ್ತಾ ಶಕ್ತಿ ಎಲ್ಲವನ್ನು ಬೆಳಗಿಸುವ ಶಕ್ತಿ ಸೂರ್ಯನನ್ನೂ ಬೆಳಗಿಸುವ ಶಕ್ತಿ ಇನ್ನು ಐತರಿಯ ಉಪನಿಷತ್ತಿನಲ್ಲಿ ಹೇಳ್ತದೆ ಯೇಷ ಬ್ರಹ್ಮೇಶ ಇಂದ್ರ ಏಷ ಪ್ರಜಾಪತಿರೇತೇವ ಇಮಾನ ಪಂಚಮಹಾಭೂತ ಪೃಥ್ವೀ ವಾಯುರಾಕಾಶ ಆಪೋ ಜ್ಯೋತಿಂಶೀತ್ಯೇತೀ ಇಮಾನ ಕ್ಷುದ್ರಮಿಶ್ರಾಣೀವ ಬೀಜಿ ಬೀಜ ತರಾ ಚೇ ಬೀಜನೀತರ ಚೇತರ ಚಾಂಡ ಚಾರು ಚೇದಿ ಚೋದ್ಭಿಜಾ ಚಾಶ್ವಾವ್ ಪುರುಷಾ ಹಸ್ತಿನೋ ಯತ್ಕಿಂಚೇದ ಪ್ರಾಣಿ ಜಂಗಮಂಚ ಪತತ್ರಿಚ ಸ್ಥಾವರ ಪ್ರಜ್ಞಾನೇತ್ರ ಪ್ರಜ್ಞಾನೇ ಪ್ರತಿಷ್ಠಿ ಪ್ರಜ್ಞಾನೇತ್ರೋ ಲೋಕಃ ಪ್ರಜ್ಞಾ ಪ್ರತಿಷ್ಠಾ ಪ್ರಜಾನ ಬ್ರಹ್ಮ ಐತರ್ಯೋಪನಿಷದ ಮೂರರಲ್ಲಿ ಒಂದನೆ ಮಂತ್ರ ಇದು ಎಷ್ಟ ಬ್ರಹ್ಮ ಎಷ್ಟ ಇಂದ್ರ ಇವನೇ ಬ್ರಹ್ಮನು ಇವನೇ ಇಂದ್ರನು ಎೇಷ ಪ್ರಜಾಪತಿ ಇವನೇ ಪ್ರಜಾಪತೌ ಎೇವಾ ಎಲ್ಲ ದೇವೇವತೆಗಳು ಇಮೀ ಚ ಪಂಚಮಹಾಭೂತ ಪಂಚಮಹಾಭೂತಗಳು ಕೂಡ ಇವನೇ ಪೃಥ್ವಪ್ತಿಜವಾ ಆಕಾಶ ಎಲ್ಲವೂ ಇವನೇ ಪೃಥ್ವೀ ಆಯುರಕ ಆಪೋ ಜ್ಯೋತಿಷಿ ಇೇತೀ ಇಮೆ ಚ ಕ್ಷುದ್ರಮಿಶ್ರಣೀವ ಎಲ್ಲವೂ ಕ್ಷುದ್ರವದ್ದು ಖಣ ಅಣು ವೇಣು ಎಲ್ಲವೂ ಅವನೆ ಮಿಶ್ರವಾದದ್ದು ಅಮಿಶ್ರವಾದದ್ದೆಲ್ಲ ಬೀಜಾನಿ ಅಂದರೆ ಈ ರೀತಿಯಾಗಿ ತೋರ್ತಕ್ಕಂಥವನು ಅವನೇ ಅಂತೇಳಿ ಕ್ಷುದ್ರ ಮಿಶ್ರಾಣಿ ಇವ ಯಾರು ತೋರಿ ಬರ್ತಾನೆ ಆ ರೀತಿಯಲ್ಲಿ ಅವನು ಆತ್ಮನೇ ಬೀಜಾನಿ ಇತರ ಬೀಜಾನಿ ತರಾಣಿ ಚ ಇತರಾಣಿ ಚ ಅಂಡಜಾನಿ ಅಂದರೆ ಉದ್ಬಿಜಿ ಅಂದರೆ ಬೀಜದಿಂದ ಹುಟ್ಟತಕ್ಕಂಥವು ಆಮೇಲೆ ಗಿಡದಿಂದ ಹುಟ್ಟತಕ್ಕಂಥವು ಆಮೇಲೆ ಅಂಡಜಾನಿ ಮೊಟ್ಟೆಯಿಂದ ಹುಟ್ಟತಕ್ಕಂಥವುಗಳು ಆಮೇಲೆ ಜರಾಯುಜ ಗರ್ಭದಿಂದ ಹುಟ್ಟತಕ್ಕಂಥವುಗಳು ಅಂದರೆ ಜರಾಯು ಗರ್ಭಕೋಶದಲ್ಲಿ ಪ್ಲಾಸೆಂಟ ಅಂತ ಹೇಳ್ತೀವಿ ಅಂದರೆ ಆ ರೀತಿ ಕ್ರಮದಲ್ಲಿ ಹುಟ್ಟತಕ್ಕಂಥವುಗಳು ಸ್ವೇದಜಾನಿ ಬೆವರಿನಿಂದ ಹುಟ್ಟತಕ್ಕಂಥವುಗಳು ಉದ್ಭಿಜ್ಜಾನಿ ಉದ್ಭಿದ್ಯ ಜಾಯತೇತಿ ಇತಿ ಮಣ್ಣನ್ನು ಭೇದಿಸಿ ಹೊರ ಹುಟ್ಟತಕ್ಕಂಥವುಗಳು ಚ ಅಶ್ವಾ ಗಾವ ಕುದುರೆಗಳು ಗೋವುಗಳು ಪುರುಷಾ ಮನುಷ್ಯರು ಹಸ್ತಿನ ಆನೆಗಳು ಯತ್ಕಿಂಚ ಇದಂ ಪ್ರಾಣಿ ಜಂಗಮ್ ಈ ಏನೇನಿದೆಯೋ ಪ್ರಾಣಿ ಜಂಗಮ ಅಂದರೆ ಸಂಚರಿಸ್ತಾ ಇರತಕ್ಕಂಥ ಪ್ರಾಣಿ ಮಾತ್ರ ಇರಲ್ಲ ಚ ಪತತ್ರಿ ಚಾವುದು ಸ್ಥಾವರಂ ಸ್ಥಿರವಾಗಿದೆಯೋ ಯಾವುದು ಬೀಳ್ತಾ ಇದೆ ಪತನಗುಳುತ್ತಾ ಇದೆಯೋ ಯಾವುದು ಸ್ಥಿರವಾಗಿದೆಯೋ ಯಾವುದು ನಾಶವಾಗ್ತಾ ಇದೆಯೋ ಯಾವುದು ಸ್ಥಿರವಾಗಿದೆಯೋ ಸರ್ವಂ ತತ್ ಪ್ರಜ್ಞಾನೇತ್ರ ಎಲ್ಲವೂ ಕೂಡ ಪ್ರಜ್ಞಾನೇತ್ರದಿಂದ ಕಂಡು ನಮಗೆ ಪ್ರಜ್ಞೆ ಇದ್ದ ಕಾರಣ ಎಚ್ಚರ ವಿದ್ದ ಕಾರಣ ಆ ಕಣ್ಣಿನ ಮೂಲಕ ನಮಗೆ ಇವೆಲ್ಲ ಗೋಚರವಾಗ್ತದೆ ಕಾಣಿಸ್ತದೆ ಪ್ರಜ್ಞೆ ಇಲ್ಲದೋನೇ ಅದು ಕಾಣಿಸೋದಿಲ್ಲ ಹಾಗಾಗಿ ಆ ಪ್ರಜ್ಞಾನವೇ ಬ್ರಹ್ಮ ಅಂತೇಳಿ ಹೇಳ್ತದೆ ಇದು ಯಾವುದರ ಅಸ್ತಿತ್ವದಿಂದಾಗಿ ಯಾವ ಆತ್ಮದ ಅಸ್ತಿತ್ವದಿಂದಾಗಿ ನಮಗೆ ಇದೆಲ್ಲ ಕಾಣಿಸ್ತದೋ ಅಂತಹ ಅಸ್ತಿತ್ವ ಯಾವ ಅಂಥದ ಅಂತಹ ಹಿಂದಿನ ಅರಿವು ಯಾವುದಿದೆ ಅದೇ ಆತ್ಮ ಪ್ರಜ್ಞಾನೇತ್ರಂ ಪ್ರಜ್ಞಾನೇ ಪ್ರತಿಷ್ಠಿತಂ ಅದು ಪ್ರಜ್ಞಾನದಲ್ಲಿಯೇ ಪ್ರತಿಷ್ಠಿತವಾಗಿದೆ ಈ ಪ್ರಜ್ಞಾನೇತ್ರವು ಅದರ ಹಿಂದೆ ಈ ಕಣ್ಣಿನ ತಿಳುವಳಿಕೆ ಈ ಮನಸ್ಸಿನ ತಿಳುವಳಿಕೆ ಬುದ್ಧಿಯ ತಿಳುವಳಿಕೆ ಅದರ ಹಿಂದೆ ಇರತಕ್ಕಂತಹ ಪ್ರಜ್ಞಾನ ಸ್ವರೂಪವಾದ ಆತ್ಮ ಯಾವುದಿದೆ ಅದರಲ್ಲೇ ನೆಲೆಯಾಗಿದೆ ಅದನ್ನೇ ಆಧರಿಸಿ ಇದೆ ಅದನ್ನೇ ಆಧಾರವಾಗಿಟ್ಟುಕೊಂಡು ಇದೆಲ್ಲ ಕಾಣಿಸ್ತದೆ ಪ್ರಜ್ಞಾನೇತ್ರ ಲೋಕಃ ಹಾಗಾಗಿ ಲೋಕವೆಲ್ಲವೂ ಪ್ರಜ್ಞಾನೇತ್ರ ಉಳ್ಳದ್ದು ಅದರಿಂದಲೇ ಕಾಣತಕ್ಕಂಥದ್ದು ಪ್ರಜ್ಞಾ ಪ್ರತಿಷ್ಠಾ ಅದೇ ಶ್ರೇಷ್ಠವಾದದ್ದು ಅತ್ಯಂತ ಉನ್ನತವಾದದ್ದು ಪ್ರಜ್ಞಾನಂ ಬ್ರಹ್ಮ ಪ್ರಜ್ಞಾನವೇ ಬ್ರಹ್ಮ ಅಂತೇಳಿ ಹೇಳ್ತದೆ ಇನ್ನು ಐತರೇಪನಷತ್ತಿನಲ್ಲಿ ಸ ಏತಮೇವ ಸೀಮಾರ್ೈತಯ ದ್ವಾರ ಪ್ರಪದ್ಯತ ಸೈಷಾ ವಿಧೃತಿರ್ನಾಮ ್ವಾಸ್ತೇತನ್ನನ್ ನಾಂದನ ನಾನಂದ ತಯ ಅವಸ್ರಯ ಸ್ವಪ್ನ ಅಯಮವಸೋ ಅಯಮವಸೋ ಅಯಮವಸ ಇಂದೇಳಿ ಐತರೇ ಉಪನಿಷತ್ ಒಂದು ಮೂರರಲ್ಲಿ ಹೇಳ್ತದೆ ಅವನನ್ನೇ ಆ ಸೀಮೆಯನ್ನು ಪಾರವನ್ನು ಗಡಿಯನ್ನ ಎಲ್ಲದರ ಕೊನೆಯನ್ನು ಆಗಿ ತಿಳಿಯಬೇಕು ವಿದಾರ್ಯ ಏತಯಾ ದ್ವಾರ ಪ್ರಾಪದ್ಯತ ಎಲ್ಲವನ್ನ ಮೀರಿ ಅದನ್ನ ಹೊಂದುಬೇಕು ಆತ್ಮತತ್ವವನ್ನು ಸೈಷಾ ವಿಧೃತಿರ್ನಾಮ ದ್ವಾತ ನಾಂದನ ನಾನಂದಂ ತಯ ಅವಸದ ಅವನಿಗೆ ಈ ಮೂರು ಅವಸ್ಥೆಗಳು ಸ್ವಪ್ನಾ ಅಯಮಾವಸಥೋ ಅಯಮಾವಸಥೋ ಅಯಮಾವಸತ ಇ ಎಲ್ಲದರಲ್ಲಿಯೂ ಅವನಿದ್ದಾನೆ ಸ್ವಪ್ನದಲ್ಲಿದ್ದಾನೆ ಜಾಗ್ರತವಸ್ಥೆಯಲ್ಲಿದ್ದಾನೆ ಆಮೇಲೆ ಸುಷುಪ್ತಿ ಗಾಢ ಇದ್ದಾನೆ ಅವನೇ ಅವನು ಅಸೀಮನು ಸೀಮೆ ಇಲ್ಲದವನು ಅಂತೇಳಿ ಸ ಈಗ ಚಾಂದೋಗ್ಯೋಪನಿಷತ್ತು ಆರು ಎಂಟು ಏಳು ಸ ಯಷೋ ಅಣಿಮೈತದಾತ್ಮ್ಯ ಸರ್ವ ತತ್ಸತ್ಯಂ ಸ ಆತ್ಮತತ್ವಸಿ ಶ್ವೇತಕೇತೋ ಇ ಸ ಯಹ ಏಷ ಅಣಿಮಾ ಎರದ್ ಇದಂ ಅವನು ಅತ್ಯಂತ ಸೂಕ್ಷ್ಮವಾದವನು ಅಣಿಮ ಸರ್ವಂ ತತ್ ಸತ್ಯಂ ಎಲ್ಲವನ್ನೂ ಆವರಿಸಿರ್ತಕ್ಕಂಥ ಸತ್ಯ ಸ್ವರೂಪನು ಸಹ ಆತ್ಮ ತತ್ ತೋಮಸಿ ಆತ್ಮನೇ ನೀನು ಆಗಿದ್ದೀಯೇ ಎಲೆ ಶ್ವೇತಕೇತುವೇ ತಿಳಿ ಇದನ್ನು ತಿಳಿ ಅಂತೇಳಿ ಶಿಷ್ಯನಿಗೆ ಗುರು ಶ್ವೇತಕೇತುವಿಗೆ ಅವನ ತಂದೆ ಉದ್ದಾಲಕ ಉಪದೇಶ ಮಾಡ್ತಾನೆ ನದು ತದ್ವಿಯಸ್ತಿ ತೋ ಅನ್ಯದ್ ವಿಭಕ್ತ ಯತ್ ಪಶ್ಯೇತ್ ಬೃಹದಾರಣ್ಯಕೋಪನತ್ತು ನಾಲ್ಕು ಮೂರು ಇಪ್ಪತ್ತ ಮೂರು ನೋ ತದ್ ದ್ವಿತೀಯ ಅಸ್ತಿ ತೀಯಸ್ ಅದಕ್ಕಿಂತ ಎರಡನೇದು ಇನ್ನೊಂದಿಲ್ವೇ ಇಲ್ಲ ಆತ್ಮನಿಗಿಂತ ಹೊರತಾದ್ದು ತತಃ ಅನ್ಯದ್ವಿಭಕ್ತೇತ್ ಅದಕ್ಕಿಂತ ಅನ್ಯತ್ ಬೇರೆಯನ್ನು ಯಾವನು ನೋಡ್ತಾನೋ ಅವನು ದ್ವೈತದೃಷ್ಟಿಯುಳ್ಳುವನಾಗ್ತಾನೆ ಅವನು ವಿಭಕ್ತನಾಗ್ತಾನೆ ಅಖಂಡನಾಗುವುದಿಲ್ಲ ಅಂದರೆ ಸಂಸಾರಿಯಾಗ್ತಾನೆ ಅಂದರೆ ಪುನಃ ಪುನಃ ಹುಟ್ಟಿ ಬರ್ತಾನೆ ಮೋಕ್ಷವನ್ನು ಹೊಂದುವುದಿಲ್ಲ ಅಂತೇಳಿ ಹೇಳ್ತಾನೆ ಇದು ವಿಲಕ್ಷಣ ಮೌನಿ ಅನ್ನತಕ್ಕಂಥ ಒಂದು ಅದ್ಭುತವಾದ ಒಂದು ಕೃತಿ ಶ್ರೀಯುತ ಅರುಣಗಿರಿಯವರು ಸಂಪಾದಿಸಿ ರಚನೆ ಮಾಡಿರತಕ್ಕಂತಹದ್ದು ಬಹಳ ಅದ್ಭುತವಾದಂಥ ಒಂದು ಕೃತಿ ಇದು ದಶೋಪನಿಷತ್ತುಗಳ ಸಾರ ಸರ್ವಸ್ವವನ್ನು ಇದರಲ್ಲಿ ಸೂತ್ರ ರೂಪದಲ್ಲಿ ಅಳವಡಿಸಿ ಅದನ್ನು ವಿಸ್ತರಿಸಿದ್ದಾರೆ ಭೋಜ ಕಾಳಿದಾಸ ಹಾಗೂ ಯಥಾಯೋಗ್ಯ ಮೌನಿ ಅಂತೇಳಿ ವ್ಯಾಸ ದೇವರು ಗುರು ವ್ಯಾಸರು ವೇದವ್ಯಾಸರ ರೂಪದ ಸಂಭಾಷಣೆ ಅವರ ಮೂಲಕ ಈ ಒಂದು ವಿಷಯಗಳನ್ನು ಇಲ್ಲಿ ಹೇಳಿಸಿ ಬಹಳ ಸುಂದರವಾಗಿ ಈ ಒಂದು ಕೃತಿಯನ್ನು ಮಾಡಿದ್ದಾರೆ ವಿಲಕ್ಷಣ ಮೌನಿ ಇನ್ನು ಮುಂದೆ ನಾಳೆ ದಿವಸ ನಾವು ಸಮುದ್ರ ಮಥನ ಎನ್ನುತಕ್ಕಂಥದ್ದನ್ನು ನೋಡಲಿಕ್ಕಿದ್ದೇವೆ ಇದು ಶ್ರೀ ಶ್ರೀ ಸಚ್ಚಿದಾನಂದೇ ಸರಸ್ವತಿ ಸ್ವಾಮಿಗಳವರ ಕೃತಿ ರಹಸ್ಯಾರ್ಥದೊಡನೆ ಸಮುದ್ರ ಮಥಾನ ಅಂಥೇಳಿ ಇದನ್ನು ನಾಳೆ ದಿವಸ ನೋಡೋಣ ಹರೇರಾಮ ಶ್ರೀ ಸತ್ಯಾನಂದಾರ್ಪಿತಮಸ್ತು ಓಂ ತತ್ಸತ್